శివాలయ మాడువరయ్య ఉల్లవర శివాలయ మాడువరయ్య ఉల్లవర శివాలయ మాడువరయ్య ఉల్లవర శివాలయ మాడువరయ్య ನಾನೇ ನಮಾಡಲಿ ಬಡವರೆಯ ನಾನೇ ನಮಾಡಲಿ ಬಡವನ ಉಳ್ಳವರು ಶಿವಾಲಯ ಮಾಡುುವ ರ ಉಳ್ಳ ಶಿವಾಲಯ ಮಾಡುವ ಕಾಲ ಕಂಬವೋ ದೇಹೆ ದೇಗುಲ ಎನ್ನ ಕಾಲ ಕಂಬವೋ ದೇಹವೇ ದೇಗುಲ ಶಿರವೇ ಹೊ ಕಳಶವೈಯ ಕಂಬವೋ ದೇಹವೇ ದೇವ ಶಿರವೇ ಹೊನ್ನ ಕಳಶವಯ ಸ್ಥಾವರ ಕಳಿ ಉಂಟು ಜಂಗಮಕ್ಕೆ ಅಳಿವಿಲ್ಲ ಸ್ಥಾವರ ಕಳಿ ಉಂಟು ಜಂಗಮಕ್ಕೆ ಅಳಿವಿಲ್ಲ ಅಯ್ಯ కూడల సంగమ దేవ అయ్య కేళయ్య కూడల సంగమ దేవ ఉన్నవరు శివాలయ మాడువరై ఉన్నవరు శివాలయ 마두버라이 나네 나마डली 바다바나이야 나네 나마डली 바다바나이야 울라버시발야 마두버라이 울라버시발야 Kullavaru shivalaya, kullavaru shivalaya, madu varayya ಆದರೆ ಮಾಡಿ ಮಾಡಿ ಕೆಟ್ಟರು ಯಾಕೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು All I did know is this i'll hang on to a very long story ಮನದಲ್ಲಿ ಹೊಳೆದರೆ ಮಾಡಿದೆ ನಂಬುದು ಮಾನದಲ್ಲಿ ಹೊಳೆದರೆ ನೀಡಿದೆ ನಂಬುದು ನಿಜದಲ್ಲಿ ತಿಳಿದರೆ ಮಾಡಿದೆ ನಂಬುದು ಹೊಳೆದರೆ ನೀಡಿದೆ ನಿಜದಲ್ಲಿ ತಿಳಿದರೆ ಕಾಡಿತ್ತು ಶಿವನಡಂಗುರ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ Maadidhe nennadhi rāliṃgakke, nididhe nennadhi rājangamakke, maadidhe nennadhi rāliṃgakke, nididhe nennadhi rājangamakke, ഉള്ളവര മാടുവ നീടുവ নিজഗുണ ഉള്ളവര കൂടിയ കൊണ്ടിപ്പ നമ്മകൂടല സംഗയ മാടി മാടിക്കറ്റര മനവിൽതെ മാടി മാടിക്കറ്റര മനവിൽതെ നീടി നീടി ketaru nijavillade maadi maadi ketaru manavillade maadi maadi ketaru manavillade maadi maadi ketaru ketaru ketaru manavillade ಹಾಡೆಲ್ಲ ಅರ್ಥವಾಗುತ್ತ ಇತ್ತು ಅಂತಂದ್ರೆ ಬೇರೆ ಮಾತು ಯಾಕೆ ಹಾಡೇ ಅರ್ಥವಾಗದೇ ಇದ್ದ ಮೇಲೆ ಬೇರೆ ಮಾತು ಯಾಕೆ ಎಲ್ಲ ಮಾತಿನ ಮೂಲಕವೇ ಹೇಳಿದ್ದಾರೆ ವಚನ ವಚನ ಅಂತ ಸಂಸ್ಕೃತ ಕನ್ನಡದಲ್ಲಿ ಅದಕ್ಕೆ ಮಾತು ಅಂತಷ್ಟೇ ವಚನ ವಚನ ಎಲ್ಲ ವಚನ ರೂಪದಲ್ಲಿ ಹೇಳಿದ್ದಾರೆ ಹ ವೀರಶೈವ ಸಂತರು ವೀರಶೈವ ಸಂತರು ದೇವಸ್ಥಾನವನ್ನೇ ಕಟ್ಟಬೇಕು ಅಂತೇನಿಲ್ಲ ನಮ್ಮ ಶರೀರವನ್ನೇ ದೇವಸ್ಥಾನ ಅಂತ ಭಾವಿಸಿ ಆಯೇ ಶರೀರದ ಒಳಗಡೆ ಇರ್ತಕ್ಕಂತಹ ಆತ್ಮಸ್ವರೂಪಿಯಾದ ಪರಮಾತ್ಮನನ್ನು ಪೂಜಿಸುತ್ತ ನಮ್ಮ ಶರೀರ ಹೇಗೆ ದೇವರೋ ಆ ದೇವಾಲಯವೋ ಅದೇ ರೀತಿಯಲ್ಲಿ ಇತರರ ಶರೀರವೂ ದೇವಾಲಯ ನಮ್ಮೊಳಗಡೆ ಹೇಗೆ ಅದೇ ಸಚ್ಚಿದಾನಂದ ಇದ್ದಾನು ಅದೇ ರೀತಿಯಲ್ಲಿ ಇದರಲ್ಲೂ ಕೂಡ ಇದ್ದಾನೆ ಅಂತನೋ ಈ ಭಾವದಿಂದ ವರ್ತಿಸಿದರೆ ಸಾಕು ನಾವೆಲ್ಲರೂ ದೇವರೂ ಆಗುತ್ತೇವೆ ದೇವರ ಪೂಜೆಯನ್ನೂ ಮಾಡುತ್ತೇವೆ ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನೊಂದಿಗೆ ದೇವತಾ ಭಾವದಿಂದ ವರ್ತಿಸಿದರೆ ಅದು ದೇವತಾ ಪೂಜೆಯೇ ಆಯಿತು ಭಾವ ಇದು ಬಹಳ ಮುಖ್ಯ ಮಾಡಿ ಮಾಡಿ ಕೆಟ್ಟರು ಯಾಕೆ ಮನವಿಲ್ಲದೆ ಮನವಿಲ್ಲದೆ ಅಂದ್ರೆ ಭಾವವಿಲ್ಲದೆ ಕೇವಲ ಅಹಂಭಾವಕ್ಕಾಗಿ ದೇವಸ್ಥಾನವನ್ನ ಕಟ್ಟಿಸಿದರೆ ಆ ದೇವರು ಹೊರಗುಳಿದು ಬಿಡ್ತಾನೆ ಕಲ್ಲು ಒಳಗಡೆ ಉಳಿದಿರುತ್ತೆ ಒಮ್ಮೆ ಒಬ್ಬ ಮನುಷ್ಯ ಚರ್ಚಿನೊಳಗೆ ಹೋಗಬೇಕು ಹೋಗಬೇಕು ಅಂತ ಆದ್ರೆ ಅವನು ಸ್ವಲ್ಪ ಕೆಳ ಜಾತಿಯವನು ಆಗ್ತಾನೆ ಮತಾಂತರ ಆಗ್ತಾನೆ ಮತಾಂತರಗೊಂಡವನಾದ್ರಿಂದ ಈ ಒಳಗಡೆ ಇರೋರು ಅವನು ಸೇರಿಸಲಿಲ್ಲ ಹೊರಗಡೆ ಕಾಯ್ತಾ ಇದ್ದಾನೆ ತನ್ನ ದರ್ಶನಕ್ಕೆ ಅವಕಾಶ ಆದೀತು ಅಂತ ಅಷ್ಟೊತ್ತಿಗೆ ಒಬ್ಬ ಮನುಷ್ಯ ಬಂದ ಅವನು ಮತ್ತಾರೂ ಅಲ್ಲ ಯೇಸು ಕ್ರಿಸ್ತನೇ ಸ್ವಯಂ ಬಂದು ಕೇಳಿದ ಏನಪ್ಪ ಯಾತಕ್ಕೋಸ್ಕರ ಇಲ್ಲೇ ನಿಂತಿದ್ದಿ ಅವನು ಹೇಳಿದಂತೆ ಬಹಳ ಕಾಲದಿಂದ ಕಾಯ್ತಾ ಇದ್ದೇನೆ ಒಳಗಡೆ ಪ್ರವೇಶ ಅದೀತು ಒಳ್ಳೆಯ ಪ್ರವೇಶ ಸಿಕ್ಕೀತು ಅಂತ ಯಾರು ಬಿಡ್ತಾ ಇಲ್ಲ ಆಗ ಯೇಸು ಕ್ರಿಸ್ತ ಹೇಳಿದಂತೆ ನನಗೆ ಅಲ್ಲಿ ಪ್ರವೇಶ ಇಲ್ಲ ನಿನಗೆ ಅಲ್ಲಿ ಕೊಡ್ತಾರೆ ಬಾ ಹೋಗೋಣ ಅಂತ ಅಲ್ಲಿ ಚರ್ಚ್ ಮಾತ್ರ ಇದೆ ಒಳಗಡೆ ಚರ್ಚ್ ವಿಶೇಷವಾದದ್ರಿಂದ ಅಲ್ಲಿ ಪರಮಾತ್ಮ ಇಲ್ಲ ಹಾಗೆ ಎಷ್ಟೋ ದೇವಾಲಯಗಳಲ್ಲಿ ಈ ಆಡಳಿತಗಾರರು ಬಾಕಿ ಉಳಿದವರ ಬೋಟಾಟಿಕೆಗಾರರು ಈ ಕಡೆ ಅರ್ಚಕರ ಅರ್ಚುವಿಕೆ ಇಂಥವುಗಳಿಂದಾಗಿ ದೇವರು ದೂರ ಸರಿದಿರುತ್ತಾನೆ ಇದೆಲ್ಲ ಯಾತಕ್ಕೀಗಾಗ್ತದೆ ಅಂದ್ರೆ ಸರಿಯಾದ ಭಾವವಿಲ್ಲ ಭಾವ ಭಾವ ಭಾವ ನಷ್ಟ ಮಾಡಿಕೊಳ್ಳದೆ ಆ ಭಾವವನ್ನು ಅಭಿವೃದ್ಧಿಗೊಳಿಸಿಕೊಳ್ಳಬೇಕು ಭಗವದ್ ಭಾವ ಭಾವ ಭಾವ ಈಗ ಇರುವುದು ಯಾವುದು ಅಂತಂದ್ರೆ ಅಕ್ಕನ ಗಂಡ ತಂಗಿ ಗಂಡ ಮೈದನ ಅಕ್ಕನ ಗಂಡ ಭಾವ ಅದ ಭಾವ ಅದು ಭಾವ ಅದು ಮಾತ್ರ ಉಳಿದಿದೆ ಈ ಒಂದು ಭಗವದ್ ಭಾವ ಅಂತ ಹೇಳ್ತಕ್ಕಂಥದ್ದನ್ನು ನಾವು ಬೆಳೆಸ್ಕೊಳ್ತು ಅಂತ ಹೇಳಿದ್ರೆ ಅದು ಯಾವ ಧ್ಯಾನಕ್ಕೂ ಕಡಿಮೆ ಅಲ್ಲ ಯಾವ ಪೂಜೆಗೂ ಕಡಿಮೆ ಅಲ್ಲ ಯಾಕೆ ಅಂಥೇಳಿದ್ರೆ ನಮ್ಮನ್ನು ನಾವು ದೇವತಾ ಭಾವದಿಂದ ಕಂಡಾಗ ಮಾತ್ರವೇ ನಾವು ಇತರರನ್ನು ಕೂಡ ದೇವತಾ ಭಾವದಿಂದ ಕಾಣುವುದಕ್ಕೆ ಸಮರ್ಥರಾಗುತ್ತೇವೆ ನಂಬರು ನೇ ಚರು ದೇ ಕರೇವರು ನಂಬರು ನೇ ಚರು बरे दे करवर नम्बलरिय लो दे लोक दमनुजरु नम्परुनेचर बरे दे करवर नम्बलरिय दे लोक दमनु ಬರಿದ ಕರೆವರು ನಂಬದೆ ನೆಚ್ಚ ಬರಿದರೆವರ ನಂಬದೆ ನೆಚ್ಚದೆ ಬರಿ ದೇವರ ಕುಂಬೆ ಮೆಚ್ಚ ಕೂಡ ಕೂಡಲ ಸಂಗಮ ದೇವಾ ಸಂಗಮದೆವಾಮ್ದೇವಾ ಸಂಗಮದೆ ನಂಬರು चर बरे दे करेवर नंबरु ने चर बरे दे करेवर बरे दे करेवर बरे दे करेवर ಬಳಿಕ ಇನ್ನೊಂದು ಬಹಳ ಸ್ವಾರಸ್ಯಕರವಾದಂತಹ ಮಾತನ್ನ ಸರ್ಪಭೂಷಣ ಶಿವಯೋಗಿ ಹೇಳ್ತಾರೆ ಬಹಳ ಸ್ವಾರಸ್ಯವಾಗಿದೆ ಬಹಳ ಸ್ವಾರಸ್ಯವಾಗಿದೆ ಇದನ್ನ ನಮ್ಮ ಜನ ಈ ಹಾಡನ್ನು ಕೆಡ್ತಾ ಇರಬೇಕು ಯಾಕೆ ಅಂತಂದರೆ ಅದು ಒಳಗಡೆ ಹೋಗೋ ಟೈಮ್ ತಗೊಳ್ಳುತ್ತೆ ಕೇಳ್ತಾ ಕೇಳ್ತಾ ಕೇಳ್ತಾ ಮೊದಲು ಕಿವಿ ಮೇಲೆ ಇರುತ್ತೆ ಆಮೆಲ್ಲ ಒಳಗಡೆ ಹೋಗುತ್ತೆ ಆಮೇಲೆ ಇದು ಸ್ವಲ್ಪ ಕಂಠದ ಹತ್ತಿರಕ್ಕೆ ಬರುತ್ತೆ ಆಮೇಲೆ ಸ್ವಲ್ಪ ಹೃದಯಕ್ಕೆ ಹೋಗುತ್ತೆ ಆಮೇಲೆ ಸ್ವಲ್ಪ ದಾರಿ ತಪ್ಪಿ ಕೆಲಸ ಮೇಲಕ್ಕೆ ಎದಕ್ಕೆ ತಲೆಗೂ ಹೋಗುತ್ತೆ ಅದು ಹೋದ್ರೆ ಪ್ರೇರಣೆ ಹೃದಯಕ್ಕೆ ಹೋಗಬೇಕು ಹೃದಯ ಮಾತ್ರ ಭಾವಿಸಬಲ್ಲದು ತಲೆ ಯೋಚಿಸಬಲ್ಲದು ಅದ್ರಿಂದ ಮತ್ತೆ ಮತ್ತೆ ಕೇಳ್ತಾ ಇರಬೇಕು ಎಷ್ಟು ಅದ್ಭುತವಾಗಿದೆ ನೋಡಿ ಯಾಕಿದು ಅದ್ಭುತವಾಗಿದೆ ಅಂತ ಹೇಳೋದು ಯಾತ ಗೊತ್ತ ನಾನು ಇಲ್ಲಿದ್ರೆ ನೀವು ಯೋಚನೆ ಮಾಡೋದಿಲ್ಲ ಹಾಗೆ ಅದ್ಭುತವಾಗಿದೆಯಾ ಅಂತ ಅದು ಅದ್ಭುತ ಅಂತ ಯೋಚನೆ ಮಾಡಿಕೊಂಡೇ ಕೇಳಬೇಕು ಅದನ್ನ ನೂರಾರು ಸತಿ ಕೇಳಿದ್ರೆ ಅದ್ಭುತ ಹೌದು ನಮಗೆ ಅನಿಸುತ್ತೆ ಆ ನೂರಾರು ಸತಿ ನಮ್ಗೆ ಹೇಳಕ್ ಟೈಮಿಲ್ ಇದೆ ನಿಮ್ಗೆ ಕೇಳಕ್ ಟೈಮಿಲ್ ಇದೆ ಅದಕ್ಕೋಸ್ಕರ ಈ ಒಂದೇ ಸಲಕ್ಕೆ ಆತರ ಭಾವಿಸಬೇಕು ಬಿಡು ಬಿಡು ಬಾಯ ದೊಡ್ಡವ ಮಾನಸ ದೊಳ್ಳೋ ಎಂಬುವ ಬಿಡು ಬಿಡು ಬಾಯದೊಳು ದಂಬವ ಮಾನಸದೊಳು ಎಡೆಬೇಡದಿರು ಶುವ ಮನದೊಳುವಂಚಿಸಿ ಹೊರಗೆನೆ ಕೀರ್ತಿಯ ಪಾಡಿದರೆ ಶಿವ ನೀನ ಬಾಲಿಯನು ಮಾರುಳೆ ಮನದೊಳುವಂಚಿಸಿ ಹೊರಗಿನಿ ಕೀರ್ತಿಯ ಪಡೆದರೆ ಶಿವ ನೀನ ಗೋಳಿಯನ್ನು ಮಾರುಳ ಬಿಡು ಬಿಡು ಪಾಯ ದೊಳೋ ದಂಭವ ಮಾನಸ ದೊಳು ಎಡೇ ಬಿಡುಭುವ ಜನ ಕಂಜಿ ನಡೆಕೊಂಡರೆ ನೊಂಟು ಲೋಕದಿ ಜನ ಕಂಜಿ ನಡೆಕೊಂಡರೆ ನೊಂಟು ಲೋಕದಿ ಮನಕಂಜಿ ನಡೆ ಕೊಂಬುದೇ ಮನಕಂಜಿ ನಡೆಕೊಳ್ಳುವುದು ತಮಗೆ ತಾನೇ ಅಂಜಿ ನಡೆದುಕೊಳ್ಳುವುದು ಜನಕಂಜಿ ನಡೆದುಕೊಳ್ಳುವುದು ಅಂತಂದ್ರೆ ಏನರ್ಥ ನಾಮ ಹಾಕಿ ಉಳದೇ ನಾಲ್ಕು ಜನ ಏನಾದರೂ ಹೇಳಿ ನಾಸ್ತಿಕ ಅಂತ ಆದ್ರಿಂದ ನಾಮ ಹಾಕೋದು ಮೊದಲು ತನಗೆ ತಾನೇ ಹಾಕೊಂಡು ಹಾಕೊಂಡು ಅಭ್ಯಾಸ ಮಾಡಿ ಆಮೇಲೆ ನೋಡಿ ಆ ಮಾತು ನಾನು ಹೇಳಿದ ಅರ್ಥ ಮಾಡ್ಕೊಳ್ತೀನಿ ಪೂರ್ತಿ ಮಾತಾಡ್ಬೇಕಾಗೋದಿಲ್ಲ ಆಮೇಲೆ ನೋಡಿ ಜನಕಂಜಿ ನಡೆಕೊಂಡ್ರೇನುಂಟು ಲೋಕದಿ ಏನು ಪ್ರಯೋಜನ ಆಗುತ್ತೆ ದೇವಸ್ಥಾನಕ್ಕೆ ಹೋಗೋದು ದೇವಸ್ ದೇ ದೇವ್ರನ್ನ ದೇವ್ರಿಗೆ ನಮಸ್ಕಾರ ಮಾಡೋದು ಆಮೇಲೆ ಪಕ್ಕದಲ್ಲಿ ನೋಡೋದು ನಾನು ಹೇಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ನೋಡಿದ್ರೆ ದೇವ್ರಿಗೆ ನಮಸ್ಕಾರ ಮಾಡಿದೆ ನಾನು ಹೋಗ್ತಾ ಬರ್ತಾಯಿದ್ದೀನಿ ದೇವಸ್ಥಾನಕ್ಕೆ ನಾನೇನು ನಾಸ್ತಿಕ ಅಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗೋದು ಆಮೇಲೆ ಪೂಜೆ ಕೊಡೋದು ಅಲಂಕಾರ ಮಾಡಿಸೋದು ಮಾಡಿಸೋದು ಇದು ಮಾಡಿ ನೋಡಿದ್ರು ನಾನು ಅದು ಮಾಡಿಸಿದೀನಿ ಅಂತ ಹೇಳ್ತಕ್ಕಂಥ ಅದನ್ನು ಬಾಕಿ ಉಳಿದೋರಿಗೆಲ್ಲ ಪ್ರಕಟಪಡಿಸುವುದು ಇದೆಲ್ಲ ಜನಕ್ಕೆ ಅಂಜಿ ನಡೆದುಕೊಳ್ಳೋದು ಅಂತಂದ್ರೆ ಜನರ ಒಂದು ಮೆಚ್ಚುಗೆಯನ್ನು ಪಡೆಯುವುದಕ್ಕಾಗಿ ಮಾಡುವುದು ಅಂತ ಅರ್ಥ ಮನಕಂಜಿ ನಡೆಕೊಂಬುದೇ ಚಂದ ಅಂತರಾತ್ಮ ಆಗ ನಾವು ಹೃತ್ಪೂರ್ವವಾಗಿ ದೇವರನ್ನ ದೇವರಿಗೆ ನಮಸ್ಕಾರ ಮಾಡ್ತೇವೆ ದೇವರಿಗೆ ನಮಸ್ಕಾರ ಮಾಡುವಾಗ ದೇವರವರು ದೇವರವ್ರು ಮಹತ್ತರವಾದಂಥ ಒಂದು ಶಕ್ತಿ ಮಹತ್ತರವಾದಂಥ ಶಕ್ತಿ ಶುಭಕರ ಶಕ್ತಿ ಮಹತ್ತರವಾದ ಶಕ್ತಿ ಒಂದು ಭಾವದಿಂದ ನನ್ನ ಸ್ವಯಂ ಪ್ರೀತಿಯಿಂದ ನಾನು ದೇವರಿಗೆ ನಮಸ್ಕಾರ ಮಾಡ್ತೇನೆ ನನ್ನ ದೇವರು ನಾನು ನಮಸ್ಕಾರ ಮಾಡ್ತೇನೆ ಅವನು ದೇವಸ್ಥಾನದಲ್ಲೇ ಇರಲಿ ಅಥವಾ ಮನುಷ್ಯ ಮಾತ್ರದಲ್ಲೇ ಇರಲಿ ಒಬ್ಬ ಮನುಷ್ಯನಿಗೆ ನಮಸ್ಕಾರ ಮಾಡುವಾಗಲೂ ಕೂಡ ಇದು ಆತ್ಮ ಇದು ಇದೊಂದು ಆತ್ಮ ಈ ಆತ್ಮ ಈ ಆತ್ಮದೊಂದಿಗೆ ಸೇರಿತು ನಾನು ನೀನು ಸೇರಿಕೊಂಡು ಆತ್ಮ ಆತ್ಮ ಎರಡು ಸೇರಿಕೊಂಡಿತು ಅಂತ ಹೇಳ್ತಕ್ಕಂಥ ಈ ಒಂದು ಆತ್ಮೀಯ ಭಾವದಿಂದ ನಮಸ್ಕಾರ ಮಾಡಬೇಕು ನಮಸ್ಕಾರ ಮಾಡಬೇಕು ಹಾಗೆ ಬಹಳ ಭಕ್ತಿಯಿಂದ ಮನುಷ್ಯರಿಗೆ ನಮಸ್ಕಾರ ಮಾಡುವಾಗಲೂ ಅದು ನಮಸ್ ಪ್ರೀತಿಯಿಂದ ಮಾಡ್ತಾ ಇದ್ದಾನೋ ಅರ್ಥಪೂರ್ವಕವಾಗಿ ಮಾಡ್ತಾ ಇದ್ದಾನೋ ಅಥವಾ ಅಥವಾ ಔಪಚಾರಿಕವಾಗಿ ಮಾಡ್ತಾ ಇದ್ದಾನೋ ಶ್ರೀರಾಮಕೃಷ್ಣ ಹೇಳ್ತಾರೆ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು ಅಂತ ಹೇಳುವುದು ಮಾತ್ರ ತಾವೇ ಸ್ವತಃ ನೆಲಕ್ಕೆ ಬಗ್ಗಿ ನಮಸ್ಕಾರ ಮಾಡಿ ತೋರಿಸ್ತಾರೆ ಇನ್ನು ಕೆಲವರು ಈ ತರ ನಮಸ್ಕಾರ ಮಾಡ್ತಾರಂತೆ ಇನ್ನು ಕೆಲವರು ಕೊಡಲಿ ನಮಸ್ಕಾರ ಅಂತ ಒಂದಿದಂತೆ ಈ ತರ ಹೇಗೆ ನಮಸ್ಕಾರ ಹೀಗೆ ಒಡ್ಲಿತ್ಕೊಂಡು ಏಟ್ ಹಾಕಿದಾಗೆ ಈ ತರ ನಮಸ್ಕಾರ ಮಾಡ್ತಾರೆ ಎಲ್ಲಿ ಹೃತ್ಪೂರ್ವಕತೆ ಇಲ್ಲ ಅಂತ ಅದು ತೋರಿಸ್ತದ ಕೇವಲ ಬೋಟಾಟಿಕೆ ಕೇವಲ ವ್ಯಾವಹಾರಿಕ ಅಂತ ಆದ್ರಿಂದ ನಾವು ಇಂಥದ್ದೆಲ್ಲ ಮಾಡಿ ಮಾಡಿ ಕೆಟ್ಟವು ಮಾಡಿದ್ರು ಕೂಡ ಮನಸ್ಪೂರ್ವಕವಾಗಿ ಮನಪೂರ್ವಕವಾಗಿ ಮಾಡ್ತಾ ಇಲ್ಲ ಆದ್ರಿಂದ ಕೆಟ್ಟವು ಇದೆಲ್ಲ ನೋಡಿ ಜನಕಂಜಿ ನಡೆಕೊಂಡವರೇನುಂಟು ಲೋಕದಿ ಮನಕಂಜಿ ನಡೆಕೊಂಬೋದೇ ಚಂದ ಜನಕಂಜಿ ನಡೆಕೊಂಡರೆ ಲೋಕಿ ಮನಕಂಜಿ ನಡೆಕೊಂಬುದೇ ಚಂದ ಜನರೇನಬಲ್ಲರು ಒಳಗಾಗೋ ಕೃತ್ಯ ಜನರೇನಬಲ್ಲರು ಒಳಗಾಗೋ ಕೃತ್ಯವ ಮನವರಿಯದ ಕಳ್ಳತನವಿಲ್ಲಬಲ್ಲ ಬಿಡು ಬಿಡು ಬಿಡುಬಿಡು ಬಾಯದುಳೋಡಂಬ ಮಾನಸ ದುಳು ಎಡೆ ಬಿಡು ಶ ಮನದಲ್ಲಿ ಶಿವತ ಮನೆ ಮಾಡಿಕೊಂಡಿಹ ಮನದಲ್ಲಿ ಶಿವತ ಮನೆ ಮಾಡಿಕೊಂಡಿಗ ಮನ ಮೆಚ್ಚಿನಡೆದರೆ ಮೆಚ್ಚುವ ಮನದಲ್ಲಿ ಶಿವತ ಮನೆ ಮಾಡಿಕೊಂಡಿಗ ಮನ ಮೆಚ್ಚಿನಡೆದರೆ ಮೆಚ್ಚುವ ಮನ ಕಂಜಿ ನಡೆಯದೇ ಜನಕಂಜಿ ನಾಡೇದ ರೇ ಮನ ಕಂಜಿ ನಡೆ ಅದೆ ಜನ ಕಂಜಿ ನಾಡೇದ ರೇ ಮನ ಕಂಜಿ ನಾಡೆಯದೇ ಜನಕಂಜಿ ನಾಡೇದ ರೇ ಮನದಾನ ಮರೆಯಾಗಲ್ಲ ಬಿಡುಬಿಡುಬದುಳೋ ಡಂಬನಸದೊಳು ಎಡೆ ಬಿಡುರು ಶುವ ಮನದೊಳುವಂಚಿಸಿ ಹೊರಗೆ ನಿ ಕೀರ್ತಿಯ ಪಾಡಿದರೆ ಶಿವ ನಿನ್ನಬಿಯನು ಬಿಡು ಬಿಡುಬಿಡುಬದೊಳು ಡಂಬವ ಮಾನಸದೊಳು ಎಂಬುವ ಮನದಲ್ಲಿ ಶಿವತ ಮನೆ ಮಾಡಿಕೊಂಡಿಹ ಎಲ್ಲ ಸಂತರು ಎಲ್ಲ ಉಪನಿಷತ್ತು ಎಲ್ಲ ಭಗವದ್ಗೀತೆ ಎಲ್ಲ ಅದೇ ಮಾತಾನೆ ಹೇಳ್ತಾ ಇದೆ ಇಲ್ಲಿ ಕನ್ನಡದಲ್ಲಿ ಹೇಳಲಾಗ್ತಾ ಇದೆ ಮನದಲ್ಲಿ ಶಿವತ ಮನೆ ಮಾಡಿಕೊಂಡಿಹ ಮನದಲ್ಲಿಯೇ ಇರ್ತಕ್ಕಂಥವನಾದ್ರಿಂದ ನೀವು ಬೋಟಾಡಿಕೆ ದಾಸ ಕೆಲಸ ಮಾಡಿದ್ರೆ ಏನ್ ಮಾಡ್ಬೇಕು ಮನ್ನಾ ಮೆಚ್ಚಿ ನಡೆದರೆ ಶಿವತ ಮೆಚ್ಚುವ ನಾವು ದೇವರ ಪೂಜೆ ಮಾಡೋದಕ್ಕಿಂತ ನಮಗೆ ಮೆಚ್ಚುಗೆ ಆಗಿದೆಯಾ ಅದು ನೋಡ್ಕೊಳ್ಬೇಕು ಒಂದು ಹೂವನ್ನು ದೇವರು ಪಾದಕ್ಕೆ ಆಗುವ ಹೊತ್ತಿಗೆ ಬಹಳ ಪ್ರೀತಿಯಿಂದ ಹಾಕ್ತಾ ಇವೆ ಇದೀವ ಅಲ್ಲೂ ನೋಡು ನೋಡ್ಕೊಳ್ಬೇಕು ಸ್ವಲ್ಪ ಓಂ ನಮ ನಾರಾಯಣ ಓಂ ನಮ ನಾರಾಯಣ ಓಮು ಓಂ ನಮ ಓಂ ನಮ ನಾರಾಯಣ ಓ ನಮ ನಾರಾಯಣ ಓ ನಮ ನಾರಾಯಣ ಕಣ್ಣು ಎಲ್ಲೋ ಕೈ ಎಲ್ಲೋ ಹೂವು ಇನ್ನು ದೇವರೆಲ್ಲೋ ಅಷ್ಟೇನೆ ಮನ ಮೆಚ್ಚಿ ನಡೆದರೆ ಮನಸ್ಸಿಗೆ ಹಿತವಾಗುವಂತೆ ನಮ್ಮ ನಮ್ಮ ಆತ್ಮಕ್ಕೆ ತೃಪ್ತಿ ಆಗುವಂತೆ ನಾವು ಪೂಜೆ ಮಾಡ್ತು ಅಂತ ಹೇಳಿದ್ರೆ ಆ ದೇವರಿಗೆ ಸಂತೋಷ ಆಗ್ತದೆ ದೇವರಿಗೆ ಸಂತೋಷ ಆಯ್ತೋ ಇಲ್ವೋ ಅಂತ ಯಾರನ್ನ ಕೇಳ್ಬೇಕಾಗಿಲ್ಲ ನಿಮ್ ಮನಸ್ಸನ್ನ ಕೇಳಿದ್ರೆ ಆಯ್ತು ನಿಮ್ ಮನಸ್ಸಿಗೆ ಮೆಚ್ಚುಗೆ ಆಯ್ತೋ ಹಾಗಾದ್ರೆ ದೇವರಿಗೆ ಮೆಚ್ಚುಗೆ ಆಯ್ತು ಒಮ್ಮೆ ಒಬ್ಬ ಕೇಳ್ದ ಯುವಕ ಸ್ವಾಮೀಜಿ ದೇವರೆಲ್ಲಿ ಸ್ವಲ್ಪ ನಾಟಕೀಯವಾಗಿ ಕೇಳಿದೆ ಅದಕ್ಕೆ ನಾಟಕೀಯವಾಗಿ ಉತ್ತರ ಹೇಳಿದೆ ಸ್ವಾಮೀಜಿ ದೇವರೆಲ್ಲಿ ನಾನು ಹೇಳಿದೆ ನೆನೆದವರ ಮನದಲ್ಲಿ ಓ ಹೀಗೋ ಹಾಗಾದ್ರೆ ಸ್ವಾಮೀಜಿ ದೇವರು ಹೇಗಿದ್ದಾನೆ ಮನಸ್ಸಿನಂತೆ ಮಹಾದೇವ ಎಲ್ಲ ಅವರವರ ಮನಸ್ಸನ್ನ ಅವಲಂಬಿಸಿಕೊಂಡಿದ್ದ ಪರಮಾತ್ಮ ನಮ್ಮ ನಮ್ಮ ಮನಸ್ಸಿಗೆ ಅನುಸಾರವಾಗಿ ಸ್ಪಂದಿಸ್ತಾ ಇರ್ತಾನೆ ಇನ್ನೊಂದು ಬಹಳ ದೊಡ್ಡ ರಹಸ್ಯ ಇದು ರಹಸ್ಯ ಅದಕ್ಕೋಸ್ಕರವೇ ಅದೇ ಪರಮಾತ್ಮ ಈ ಮನುಷ್ಯನಿಗೆ ನಾನು ವೀರಪ್ಪನ್ನಾಗಬೇಕು ದೇವರೇ ಅಂತ ಅಪೇಕ್ಷೆ ಬಿಟ್ಟು ಆಗಪ್ಪಾ ಅಂತ ಅವನಿಗೆ ಅವನೇನು ಬೇಡ ಅಂತ ಹೇಳುದಿಲ್ಲ ದೇವರೇನಾದ್ರೂ ಬೇಡ ಅಂತ ಹೇಳಿದ್ರೆ ಆ ವೀರಪ್ಪ ವೀರಪ್ಪ ಆಗ್ತಾ ಇದ್ನ ಇವತ್ತು ಪರಮಾತ್ಮ ನಾನು ಲಂಚ ಹೊಡೆದ್ರೆ ಸಂತೋಷ ನನಗೆ ಆಗಲ್ಲಪ್ಪ ಅದಕ್ಕೋಸ್ಕರ ಇವತ್ತು ಧಾರಾಳ ಲಂಚ ಲಂಚ ಹೊಡೀತಾ ಇದ್ರೆ ದೇವರ ಪರ್ಮಿಷನ್ ಇದೆ ಅದಕ್ಕೆ ಹಾಗಾದರೆ ಏನು ಸ್ವಾಮೀಜಿ ನೀವು ದೇವರು ಅದಕ್ಕೆಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತಲೇ ಹೇಳಿಬಿಟ್ಟಲ್ಲ ಇನ್ನೂರು ಜಾಸ್ತಿ ಲಂಚ ಹೊಡಿತಾರೆ ಅಂತ ಹೇಳಿದರೆ ಅರೆ ಲಂಚ ಹೊಡೆದು ಹೊಡೆದು ಆ ಮನುಷ್ಯ ಏನು ಮಾಡ್ತಾನೆ ಏನು ಮಾಡ್ತಾನೆ ಒಂದು ದೇವಸ್ಥಾನ ಕಟ್ತಾನೆ ಅಷ್ಟೇ ಇನ್ನೇನ್ ಮಾಡ್ತಾರ ಅವರ ಒಂದು ಆಸ್ಪತ್ರೆ ಕಟ್ಸ್ಬಿಡ್ತಾನೆ ಇದು ಕಾಳಪ್ಪನವರ ಆಸ್ಪತ್ರೆ ಅಂತ ಅವ್ರು ಹೆಸರು ಬರ್ತಾರೆ ಆಯ್ತು ಅಷ್ಟೇ ಪರಮಾತ್ಮ ಆ ಕಾಳಪ್ಪ ನಾನೇ ಕಾಳಿ ನಾನೇ ಕಾಳಪ್ಪನು ನಾನೇ ಪರಮಾತ್ಮ ಯಾವ್ದಲ್ಲ ಹೇಳಿ ಎಲ್ಲ ಪರಮಾತ್ಮನೇ ಆಗಿದ್ದಾನೆ ಹ ಮಹಾ ರುದ್ರ ರುದ್ರ ಅಂದ್ರೆ ಚಮಕ ಚಮಕ ಅಂತ ಒಂದು ವೇದ ಮಂತ್ರ ಇದೆ ಅದರಲ್ಲಿ ಸ್ಥೇನ ಅಂದ್ರೆ ಕಳ್ಳ ಕಳ್ಳನಿಗೆ ನಮಸ್ಕಾರ ಪರಮಾತ್ಮ ಶಿವ ಕಳ್ಳನ ರೂಪದಲ್ಲೂ ಕೂಡ ಅವನಿಗೆ ಕಾಣಿಸ್ಕೊಳ್ತಾ ಇದ್ದಾನೆ ವಿಶ್ವರೂಪ ದರ್ಶನದಲ್ಲಿ ಕಳ್ಳನಿಗೂ ನಮಸ್ಕಾರ ನಾಯಿಗೂ ನಮಸ್ಕಾರ ನಾಯಿಯನ್ನು ತಿನ್ನುತ್ತಕ್ಕಂತಹ ಆ ಒಲೆಯನಿಗೂ ನಮಸ್ಕಾರ ಶಪಚ ಆ ಶೋಪಚನಿಗೂ ನಮಸ್ಕಾರ ಶಾನನಿಗೂ ನಮಸ್ಕಾರ ಇತ್ಯಾದಿ ಮಾತುಗಳೆಲ್ಲ ಇವೆ ವಿಶ್ವರೂಪ ದರ್ಶನವಾದಾಗ ಪರಮಾತ್ಮನ ಸೃಷ್ಟಿ ಅಂತ ಹೇಳ್ತಕ್ಕಂಥ ದೇನೆ ಅದರ ವಸ್ತು ಕೂಡ ಅವನೇ ಆಗಿದ್ದಾನೆ ಅಂತ ಹೇಳ್ತಕ್ಕಂತಹ ಒಂದು ಅರಿವು ಬರ್ತದೆ ಆಗ ಅವನು ಹೊಸದಾಗಿ ದೇವಸ್ಥಾನ ಕಟ್ಟಬೇಕಾಗಿಲ್ಲ ಪ್ರತಿಯೊಬ್ಬರಲ್ಲೂ ಕೂಡ ಅದೇ ದೇವರಿದ್ದಾನೆ ಅಂತ ಭಾವದಿಂದ ನೋಡುವಂತಹ ತನ್ನೊಳಗಡೆ ಇರ್ತಕ್ಕಂಥ ದೇವರನ್ನು ಭಾವಿಸುವುದು ಮೊದಲು ತನ್ನೊಳಗಡೆ ಇರ್ತಕ್ಕಂಥ ದೇವರನ್ನ ಭಾವಿಸುತ್ತೆ ಯಾರು ಇತರಲ್ಲಿ ಇರ್ತಕ್ಕಂತಹ ದೇವರನ್ನ ಕಾಣೋದಕ್ಕೆ ಸಾಧ್ಯವಿಲ್ಲ ಅದಕ್ಕೋಸ್ಕರೇ ಆ ಮಂತ್ರಜಪ ಸಾಧನೆ ಭಜನೆ ಇತ್ಯಾದಿ ಮಾಡಿ ತನ್ನ ಒಳಗಡೆ ಇರ್ತಕ್ಕಂತಹ ದೇವರನ್ನು ಧ್ಯಾನಿಸಬೇಕು ಧ್ಯಾನಿಸಿ ಧ್ಯಾನಿಸಿ ಧ್ಯಾನಿಸಿ ಒಳಗಡೆ ಹೌದು ಹೌದು ಹೌದು ಅದು ಹೌದು ಅಂತ ಗೊತ್ತಾಗ್ತದೆ ಅವರಿಗೆ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ನಿಮ್ ನಿಮ್ ಮನಸ್ಸಿನಲ್ಲಿ ಏನೇನಿದೆ ನಿಮ್ಗೆ ಗೊತ್ತಾಗೋದಿಲ್ವಾ ಕನಿಷ್ಠ ಪಕ್ಷ ಎಚ್ಚರವಾಗಿರುವಾಗ್ಲೂ ಗೊತ್ತಾಗುದಿಲ್ಲ ನಿದ್ರೆ ಬರುವಾಗ ಗೊತ್ತಾಗುವುದಿಲ್ಲ ಆ ಸ್ವಪ್ನದಲ್ಲಿ ಕೂಡ ಗೊತ್ತಾಗುತ್ತೆ ಏನೇನೋ ನಿಮ್ಮ ಮನಸ್ಸಿನಲ್ಲಿ ಆಸೆ ಆಕಾಂಕ್ಷೆಗಳಿದ್ದು ಎಚ್ಚರ ಕಂಡದಲ್ಲಿ ನಡೀತ ಸಾಧ್ಯ ಇಲ್ದಿದ್ದು ಅದು ಸ್ವಪ್ನದಲ್ಲಿ ನಡೀತಾ ಇರ್ತದೆ ಸ್ವಪ್ನದಲ್ಲಿ ಒಂದು ಲೋಕ ಮಾಡಿಕೊಳ್ತಾನೆ ಅಲ್ಲೆಲ್ಲಾ ಅದನ್ನ ನಡೆಸ್ಕೊಳ್ತಾ ಇರ್ತಾನೆ ಅಂತೂ ನಿಮ್ಮ ಮನಸ್ಸಿನೊಳಗೆ ಎಲ್ಲವೂ ಇರ್ತದೆ ನೀವು ನೀವೇ ನಿಮ್ಮ ಮನಸ್ಸನ್ನು ನೋಡೋಕೆ ಹೊರಟ್ರೆ ಎಲ್ಲ ಗೊತ್ತಾಗುತ್ತೆ ಆ ಮನಸ್ಸಿನ ಆಳದಲ್ಲಿ ಇಳಿತು ಅಂತ ಹೇಳಿದ್ರೆ ಒಳಗಡೆ ಹಿನ್ನೆಲೆಯಲ್ಲಿ ಪರಮಾತ್ಮ ಶೋಭಿಸ್ತಕ್ಕಂಥದು ಕಾಣುತ್ತದೆ ಅಂತ ಹೇಳ್ತಕ್ಕಂಥ ಮಾತನ್ನು ಎಲ್ಲ ಅವತಾರ ಪುರುಷರು ಹೇಳಿದ್ದಾರೆ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳೋದಕ್ಕೆ ಕಡಿಮೆ ಮಾಡಿದ್ದಾನ ಉಪನಿಷತ್ನಲ್ಲಿ ಹೇಳೋದಕ್ಕೆ ಕಡಿಮೆ ಆಗಿದ್ಯೋ ಇನ್ನು ಅವತಾರ ಪುರುಷರು ಮತ್ತೆ ಮತ್ತೆ ಬಂದು ಹೇಳ್ತಕ್ಕಂತಹ ಮಾತನ್ನು ಏನು ಕಡಿಮೆ ಆಗಿದೆಯೋ ಎಲ್ಲರೂ ಅದೇ ಮಾತನ್ನು ಮತ್ತೆ ಮತ್ತೆ ಹೇಳ್ತಾರೆ ಮನಸ್ಸಿನ ಹಿನ್ನೆಲೆಯಲ್ಲಿ ಬುದ್ಧಿಯ ಹಿನ್ನೆಲೆಯಲ್ಲಿ ಆ ಆತ್ಮ ಇದ್ದಾನೆ ಆ ಆತ್ಮ ಹಿನ್ನೆಲೆಯಲ್ಲಿ ಇರುದು ಅಂತ ಹೇಳಿದ್ರೆ ಮುನ್ನೆಲೆಯಲ್ಲಿ ಇರತಕ್ಕಂಥ ಪ್ರತಿಯೊಂದು ಪ್ರಚೋದಿಸುವುದಕ್ಕಾಗಿ ಅಂತ ಅರ್ಥ ಆಯ್ತ ನಿಮಗೆ ಇದು ಅರ್ಥ ಮಾಡ್ಕೊಳ್ಳ ಕಷ್ಟ ಇದೆ ಗೊತ್ತಾ ಭಾವಿಸಬೇಕು ತುಂಬಾ ಭಾವಿಸಬೇಕು ಮೊದಲು ಅವನು ಬುದ್ಧಿಯನ್ನು ಪ್ರಚೋದಿಸುತ್ತಾನೆ ಆ ಬುದ್ಧಿಯಿಂದ ಮನಸ್ಸು ಪ್ರಚೋದಿತವಾಗುತ್ತದೆ ಮನಸ್ಸು ಇಂದ್ರಿಯಗಳನ್ನು ಪ್ರಚೋದಿಸುತ್ತದೆ ಇಂದ್ರಿಯಗಳು ಕರ್ಮೇಂದ್ರಿಯನ್ನು ಪ್ರಚೋದಿಸುತ್ತವೆ ಆಗ ಮನುಷ್ಯ ಸಾತ್ವಿಕ ಮನಸ್ಸಿನವನಾಗಿದ್ದ ಪಕ್ಷದಲ್ಲಿ ಸತ್ಕಾರ್ಯಗಳನ್ನು ಮಾಡುತ್ತಾನೆ ತಾಮಸಿಕ ಮನಸ್ಸಿನವನಾದ ಪಕ್ಷದಲ್ಲಿ ಅವನು ದುಷ್ಕಾರ್ಯಗಳನ್ನು ಮಾಡುತ್ತಾನೆ ಮನಸ್ಸು ಮನಸ್ಸು ಅಂತ ಹೇಳ್ತಕ್ಕಂಥ ಅದರಲ್ಲಿ ವ್ಯತ್ಯಾಸ ವ್ಯತ್ಯಾಸ ಇರುವಂತಹದ್ದು ವ್ಯತ್ಯಾಸ ದೇವರಲ್ಲಿ ವ್ಯತ್ಯಾಸ ಇಲ್ಲ ಪ್ರತಿಯೊಬ್ಬರ ಹಿನ್ನೆಲೆಯಲ್ಲಿರ್ತಕ್ಕಂಥ ಆತ್ಮನಲ್ಲಿ ಯಾವ ವ್ಯತ್ಯಾಸವೂ ಇಲ್ಲ ಏಕಪ್ರಕಾರವಾಗಿ ಅವನು ಅದೇ ಚೈತನ್ಯ ಅನಂತ ಚೈತನ್ಯ ಅಖಂಡ ಚೈತನ್ಯ ಸಚಿಧಾನಂದ ಚೈತನ್ಯ ಸನಾತನ ಚೈತನ್ಯ ಅಯ್ಯಾವ ವ್ಯತ್ಯಾಸವೂ ಇಲ್ಲ ಅದಕ್ಕೋಸ್ಕರ ನೋಡಿ ನನಗೇನಾದರೂ ಒಂದು ಮುಳುಚುಚ್ಚರು ಹೇಗೆ ನೋವಾಗುತ್ತೋ ನಿಮಗೂ ಮುಳುಚುಚ್ಚರೂ ಅಲ್ಲಿ ಹಾಗೆ ನೋವಾಗುತ್ತೆ ನಮಗೂ ಮುಳು ಚುಚ್ಚುವಾಗ ಸಂಗೀತ ಕಳ್ತದೆ ನೀವು ಮುಳುಚ್ಚುವಾಗ ಆಕ್ರಂದನವಾಗ್ತದೆ ಹಾಗೇನಾದ್ರೂ ಇದೆಯೋ ಏನಿಲ್ಲ ಮುಳುಚುದು ಹಾತ ಈಗ ನಾವು ಮುಂಚುತ್ತೇವೆ ಅವರು ಕೂಡ ಹಾತ ಸ್ವಲ್ಪ ಹೀ ಅದಾರ ಅಷ್ಟೇನೆ ಅದೇ ನೋವು ಯಾತಕ್ಕೆ ಎಲ್ಲ ಒಂದೇ ತತ್ವದ ಹಿನ್ನೆಲೆಯಲ್ಲಿ ಸೃಷ್ಟಿಯಾಗಿದೆ ಒಂದೇ ತತ್ವದ ಹಿನ್ನೆಲೆಯಲ್ಲಿ ಸೃಷ್ಟಿಯಾಗಿದೆ ಆತ್ಮ ಸಮಾನ ನನ್ನ ಬುದ್ಧಿ ನಿನ್ನ ಬುದ್ಧಿ ಸಮಾನ ಅವನ ಮನಸ್ಸು ಇವನ ಮನಸ್ಸು ಸಮಾನ ಈ ಶರೀರ ಆ ಶರೀರ ಪಂಚಮಹಾಭೂತಗಳು ಸಮಾನ ಅದೇ ರಕ್ತ ಮಾಂಸ ಮಜ್ಜೆ ಎಲ್ಲ ಅದೇ ವ್ಯತ್ಯಾಸವೇ ಇಲ್ಲ ಆದ್ರಿಂದ ನನಗೆ ಅನುಭವ ಆಗ್ತದೆ ಅದೇ ನಿಮಗೂ ಕೂಡ ಅನುಭವ ಆಗ್ತದೆ ಆದರೆ ಸಜ್ಜನರ ಅನುಭವವೇ ಬೇರೆ ದುರ್ಜನರ ಅನುಭವವೇ ಬೇರೆ ಇದೊಂದು ವ್ಯತ್ಯಾಸ ಇದೆ ಅಲ್ಲಿ ಸಜ್ಜನ ದುರ್ಜನ ಸಜ್ಜನ ಯಾತಕ್ಕಾಗ್ತಾನೆ ಮನುಷ್ಯ ಅವನು ಜನ್ಮ ಜನ್ಮಾಂತರಗಳ ಕರ್ಮ ವಿಶೇಷದಿಂದ ಬಗೆ ಬಗೆಯ ಪಾಠಗಳನ್ನೆಲ್ಲ ಕಲಿತು ಪಾಪದಿಂದಲೂ ಪಾಠವನ್ನು ಕಲಿತು ಪುಣ್ಯದಿಂದಲೂ ಪಾಠವನ್ನು ಕಲಿತು ಅವನಲ್ಲಿ ಒಂದು ವಿಚಾರ ಶಕ್ತಿಯನ್ನು ತರತಕ್ಕಂಥದ್ದು ಜಾಗೃತವಾಗಿ ಅವನು ಸಾತ್ವಿಕ ವ್ಯಕ್ತಿ ಸಾತ್ವಿಕ ವ್ಯಕ್ತಿ ಅಂತ ಆಗ್ತಾನೆ ಅವನು ಸಾತ್ವಿಕ ವ್ಯಕ್ತಿಯಾದಾಗ ಸಹಜವಾಗಿಯೇ ಮನಸ್ಸು ಪರಮಾತ್ಮನೆಡೆಗೆ ಹೋಗ್ತದೆ ಸಜ್ಜನರು ನೋಡಿ ಸಜ್ಜನರನ್ನೇ ಹುಡುಕಿಕೊಂಡು ಹೋಗುತ್ತಾರೆ ದುರ್ಜನರು ನೋಡಿ ದುರ್ಜನರನ್ನೇ ಹುಡುಕಿಕೊಂಡು ಹೋಗುತ್ತಾರೆ ಕುಡುಕರು ನೋಡಿ ಕುಡುಕರನ್ನೇ ಹುಡುಕಿಕೊಂಡು ಹೋಗುತ್ತಾರೆ ಹೀಗೆ ವ್ಯವಸ್ಥೆ ಇದೆ ಅದಕ್ಕೆಲ್ಲ ಒಬ್ಬ ಶಾಲಾ ಅಧ್ಯಾಪಕ ಒಬ್ಬ ಶಾಲಾ ಅಧ್ಯಾಪಕ ಅವನೇ ಅದನ್ನೇ ಹುಡ್ಕೊಂಡು ಹೋಗ್ತಾನೆ ಇನ್ನೊಬ್ಬ ಶಾಲಾ ಅಧ್ಯಾಪಕನ ಹುಡ್ಕೊಂಡು ಹೋಗ್ತಾನೆ ಒಬ್ಬ ವಿದ್ಯಾರ್ಥಿ ಮತ್ತೊಬ್ಬ ವಿದ್ಯಾರ್ಥಿನ ಹುಡ್ಕೊಂಡು ಹೋಗ್ತಾ ಇರ್ತಾನೆ ನೋಡಿ ಈ ನಾವು ಸಜ್ಜನರು ಸಜ್ಜನರು ಅಂತ ನೋಡಿ ದೂರದಲ್ಲಿ ಈ ಒಂದು ಗ್ರಾಮದ ಗ್ರಾಮಾಂತರದ ಮೂಲೆಯಲ್ಲಿ ಒಂದು ಸತ್ಸಂಗ ಮಾಡ್ತೇವೆ ಅಂತ ಹೇಳಿದ್ರು ಕೂಡ ಅಲ್ಲಿ ಹುಡುಕಿಕೊಂಡು ಬರ್ತಾರೆ ಸಜ್ಜನರು ಅಲ್ಲದೆ ಇರತಕ್ಕಂಥವ್ರು ದೂರ ಬರೋಕೆ ಸಾಧ್ಯವೋ ಸ್ವಲ್ಪ ಲೇಟ್ ಆದರೂ ಕೂಡ ಬರ್ತಾರೆ ಲೇಟ್ ಆದರೂ ಪರವಾಗಿಲ್ಲ ಇಟ್ ಇಸ್ ಬೆಟರ್ ಲೇಟ್ ದೆನ್ ನೆವರ್ ಅಂತ ಬಂದ್ಬಿಡ್ತಾರೆ ಇದೆಲ್ಲ ಸಾತ್ವಿಕ ಗುಣದ ಲಕ್ಷಣ ಸಜ್ಜನರ ಲಕ್ಷಣ ಈ ಸಜ್ಜನರು ಏನ್ಮಾಡ್ತಾರೆ ಸದಾ ಭಗವಂತನ ಸ್ಮರಣೆ ಮಾಡ್ತಾರೆ ಯಾಕೆ ಅವರಲ್ಲಿ ಸಾತ್ವಿಕತೆ ಇದೆ ಭಗವಂತನ ಸ್ಮರಣೆ ಯಾಕೆ ಮಾಡ್ತಾರೆ ಯಾರ ಮನಸ್ಸಿನಲ್ಲಿ ಸಾತ್ವಿಕತೆ ಅಂತ ಇರತಕ್ಕಂಥದ್ದು ಜಾಗೃತಗೊಂಡಿದೆಯೋ ಅವರು ಮಾತ್ರವೇ ಈ ಸಾತ್ವಿಕತೆ ಜಾಗೃತಿಗೊಳ್ಕೊಳ್ಳುವುದು ಹೇಗೆ ಇದೇ ಥರ ಸತ್ಸಂಗ ಮಾಡುವುದು ಮತ್ತೆ ಮತ್ತೆ ಭಗವನ್ ನಮ್ಮ ಸಂಕೀರ್ತನೆ ಕೇಳುವುದು ಸಂಕೀರ್ತನೆ ಹಾಡುವುದು ಆಮೇಲೆ ಪಾರಾಯಣ ಮಾಡುವುದು ಇವುಗಳೆಲ್ಲವೂ ಕೂಡ ನಿಮ್ಮನ್ನ ಸಜ್ಜನರನ್ನಾಗಿ ಮಾಡ್ತದೆ ಆರು ತಿಂಗಳ ಕಾಲ ನಿರಂತರವೂ ಕೂಡ ಬೆಳಿಗ್ಗೆ ಆಗಲು ಬೇರೆ ಇತರ ಕೆಲಸ ಕಾರ್ಯಗಳನ್ನೆಲ್ಲ ಬದಿಗೊತ್ತಿ ಕೇವಲ ಭಗವತ್ ಸಂಬಂಧವಾದಂಥ ಚಟುವಟಿಕೆಗಳಲ್ಲಿ ತೊಡಗಿ ನಿಮ್ಮ ಮುಖದಲ್ಲಿ ಸಾತ್ವಿಕತೆ ಬರದೇ ಇದ್ರೆ ಪನ್ನಂಪೇಟೆಗೆ ಬಂದು ಅಮ್ಮನ್ನು ಕೇಳಿ ಕೇವಲ ಆರೇ ತಿಂಗಳು ಕೇವಲ ಅದಕ್ಕಾಗಿ ನಿಮ್ಮನ್ನು ಮುಡಿಪಾಗಿಟ್ಟಿರಬೇಕು ಆರು ತಿಂಗಳು ರಜೆ ಹಾಕಿ ಅದಕ್ಕಾಗಿ ಪೂಜೆ ಭಜನೆ ಪಾರಾಯಣ ಧ್ಯಾನ ಜಪ ಪೂಜೆ ಭಜನೆ ಧ್ಯಾನ ಜಪ ಸತ್ಸಂಗ ಸದ್ವಿಚಾರ ಸದ್ವಿಚಾರ ವಿನಿಮಯ ಇವುಗಳಲ್ಲೇ ನೀವು ಇಪ್ಪತ್ತ್ನಾಲ್ಕು ಗಂಟೆಯಿಂದ ಕೂಡ ತೊಡಗಬೇಕು ನಿದ್ರೆ ಮಾಡುವಾಗಲೂ ಕೂಡ ಪರಮಾತ್ಮ ನಾಳೆ ಬೆಳಿಗ್ಗೆ ಎಂದು ಮತ್ತೆ ನಿನ್ನ ಚಿಂತನೆಯಲ್ಲಿ ನಾನು ತೊಡಗಬೇಕು ಅದಕ್ಕೆ ಬೇಕಾದ ತಮರ ಶಕ್ತಿ ಕೊಡುವಂಥ ಪ್ರಾರ್ಥನೆ ಮಾಡಿಯೇ ಮಲ್ಕು ಮಲ್ಕೊಳ್ಬೇಕು ಎದ್ದ ತಕ್ಷಣ ಮತ್ತೆ ಅದೇ ಭಗವತ್ ಸಂಬಂಧವಾದಂತಹ ಚಟುವಟಿಕೆಗಳಲ್ಲಿಯೇ ತೊಡಗಬೇಕು ಸ್ನಾನ ಮಾಡುವುದನ್ನು ಕೂಡ ಆಧ್ಯಾತ್ಮಿಕವಾಗಿ ಮಾಡ್ಬೇಕು ನೋಡಿ ಎಷ್ಟೋ ಜನ ಸ್ನಾನ ಮಾಡ್ತಿರುವಾಗ ಸಹ ಸ್ರಶೀರ್ಷಂ ದೇವಂ ಅಂತ ಮಂತ್ರ ಹೇಳ್ಬಿಟ್ಟು ಅಥವಾ ಪುರುಷ ಸೂಕ್ತ ಗೊತ್ತಿರು ಹೇಳುತ್ತಾ ತಮ್ಮ ಸ್ನಾನ ಮಾಡುವಾಗಲೂ ಕೂಡ ಅಭಿಷೇಕ ರೂಪದಲ್ಲಿ ಪರಮ ಒಳಗಡೆ ಪರಮಾತ್ಮನಿಗೆ ಅಭಿಷೇಕವನ್ನು ಮಾಡ್ತಾ ಇದೆ ಅಂತ ಹೇಳತಕ್ಕಂತಹ ಈ ದೃಷ್ಟಿಯಿಂದ ಸ್ನಾನವನ್ನು ಕೂಡ ಆಧ್ಯಾತ್ಮಿಕವಾಗಿ ಮಾಡ್ತಾರೆ ಭಾಳ ಸ್ಪೀಡಾಗಿ ಹೇಳೋದು ಯಾತಕ್ಕೊತ್ತೇನೋ ಇನ್ನೊಂದ್ಸತಿ ಹೇಳೋದಕ್ಕೆ ನನಗೊಂದು ಚಾನ್ಸ್ ಇರುತ್ತೆ ಯಾಕೆ ನಿಮಗೆ ಎಷ್ಟು ಸ್ಪೀಡಾಗಿ ಹೇಳಿದ ಏನೋ ಅರ್ಥವಾಗಿರೋಲ್ಲ ನಮ್ಮತ್ತ ಇನ್ನೊಂದು ಇಷ್ಟು ಸ್ಪೀಡಾಗಿ ಹೇಳೋ ಕಾರಣ ಇನ್ನೊಂದು ಇದೆ ಯಾಕಂದ್ರೆ ಗಾಳಿ ಬಹಳ ಚೆನ್ನಾಗಿ ಬೀಸ್ತಾ ಇರೋದ್ರಿಂದ ನೀವು ಆಕಳಿಕೆ ಮಾಡಿಬಿಟ್ಟು ಅಂತ ನನಗೆ ಕಷ್ಟ ಆಗುತ್ತಲ್ಲ ಅದಕ್ಕೋಸ್ಕರ ಎಷ್ಟು ಸ್ಪೀಡಾಗಿ ಮಾಡ್ತಿರುವಾಗ ಅದು ಎಂಥದ್ದು ಹೇಳ್ತಾ ಇದ್ದಾರತ್ತೆ ಅನ್ನೋ ದೃಷ್ಟಿಯಿಂದ ಆದರೂ ಕೂಡ ನೀವು ಎಚ್ಚರವಾಗಿ ಕೇಳ್ತಾ ಇರ್ತೀರೋ ಇಲ್ವೋ ಇದೊಂದು ಟೆಕ್ನಿಕ್ ಅಂತೂ ನಮ್ಮ ನಮ್ಮ ಮನಸ್ಸನ್ನು ಸಾತ್ವಿಕಗೊಳಿಸುತ್ತಾ ಬರಬೇಕು ಕಷ್ಟಪಟ್ಟು ಸ್ನಾನ ಸ್ನಾನದಲ್ಲಿ ಒಂದು ವ್ಯವಸ್ಥೆ ಶುಚಿತ್ವದಲ್ಲಿ ವ್ಯವಸ್ಥೆ ಜೀವನದಲ್ಲಿ ವ್ಯವಸ್ಥೆ ಪ್ರತಿಯೊಂದನ್ನು ಕೂಡ ವ್ಯವಸ್ಥೆ ಇದೆಲ್ಲ ನೋಡಿ ತಯಾರಿ ನಿಜವಾದ ಧ್ಯಾನಕ್ಕೆ ತಯಾರಿ ಧ್ಯಾನ ಅಂತ ಹೇಳಿದ್ರೆ ಮನಸ್ಸು ಏಕ ಪ್ರಕಾರವಾಗಿ ಪರಮಾತ್ಮನ ಕಡೆಗೆ ಹರಿತಾ ಇರಬೇಕು ಅತಿತ್ತ ಅರಿಲೇಬಾರದು ಶರವತ್ತನ್ಮಯೋಭವೇತ್ ಪ್ರಣೋ ಧನು ಶರೋಹಿ ಆತ್ಮ ಬ್ರಹ್ಮ ತಲ್ಲಕ್ಷ್ಯ ಮುಚ್ಚ ಅಪ್ರಮತ್ತೇನ ವೈದ್ಧನ್ಮಯೋ ಭವೇತ್ ಈ ಶ್ಲೋಕವನ್ನು ಕೇಳುವಾಗ ನಿಮಗೇನೋ ಒಂದು ಗುಡುಗಿನ ಶಬ್ದ ಕೇಳುತ್ತದಲ್ಲ ಗುಡುಗುಡು ಗುಡುಗುಡು ಅಷ್ಟು ಬಿಟ್ಟರೆ ಇನ್ನೇನು ಅರ್ಥ ಆಗುವುದಿಲ್ಲ ಪ್ರಣವ ಅಂದ್ರೆ ಓಂಕಾರ ಪ್ರಣವೋ ಧನು ಧನು ಅಂತಂದ್ರೆ ಬಿಲ್ಲು ಓಂಕಾರವನ್ನೇ ಬಿಲ್ಲಿಗೆ ಇಲ್ಲಿ ಹೋಲಿಸಲಾಗಿದೆ ಓಂಕಾರವೇ ಬಿಲ್ಲಲ್ಲ ಬಿಲ್ಲು ಓಂಕಾರವಲ್ಲ ಇಲ್ಲಿ ಬಿಲ್ಲನ್ನು ಓಂಕಾರಕ್ಕೆ ಹೋಲಿಸಲಾಗಿದೆ ನೀವು ಇದನ್ನ ಎಚ್ಚೆತ್ತುಕೊಂಡು ಕೇಳದ ಇದ್ರೆ ಗೊತ್ತೇನು ಯಾರಾದ್ರೂ ನಿಮ್ಮನ್ನು ಕೇಳ್ತಾರೆ ಪ್ರಣವ ಅಂದ್ರೆ ಏನು ಅದೇನು ಗೊತ್ತಿಲ್ಲ ನಿಮಗೆ ಬಿಲ್ಲು ಅಂತ ನೀವು ಹೇಳೋದು ಅವಮೆ ಒಬ್ಬ ಕುರುಡನಿಗೆ ವರ್ಣಿಸ್ತಾ ಇದ್ರಂತೆ ನೋಡೋ ನಾನು ಇವತ್ತು ಒಳ್ಳೆ ರುಚಿಯಾದ ಹಾಲು ಕೊಡದೆ ಕಣ್ಣು ಹಾಲು ಹಾಲು ಅಂದ್ರೆ ಏನು ಅದು ಹಾಲು ಅಂದ್ರೆ ಗೊತ್ತಿಲ್ವೇನು ಬೆಳ್ಳಗಿರುತ್ತಲ್ಲ ಅದೇ ಹಾಲು ಹೋ ಬೆಳ್ಗು ಬೆಳ್ ಅಂದ್ರೆ ಹೇಗಿರುತ್ತೆ ಕುರುಡ್ ನಿನಗೆ ಬೆಳ್ಗಂದ್ರೆ ಗೊತ್ತಾಗುತ್ತೆ ಪಾಪ ಅವನು ಕೇಳ್ದ ಅವನು ಬೆಳಿಗ್ಗೆ ಅಂದ್ರೆ ಏನು ಅಂತ ಕೇಳ್ದ ಹೀಗೆ ಬೆಳಿಗ್ಗೆ ಅಂದ್ರೆ ಏನು ಅಂತ ಅನ್ನೋದಕ್ಕೆ ಅರ್ಥ ಹೇಳಬೇಕಾಯ್ತಿವನೀಗ ಅದಕ್ಕೆ ಅವನು ಯೋಚನೆ ಮಾಡಿ ಹೇಳ್ದ ಬೆಳಿಗ್ಗೆ ಅಂದ್ರೆ ಗೊತ್ತಿಲ್ವೇನು ಕೊರೆ ಹಾಗೆ ಬೆಳ್ಳಗಿರುತ್ತೆ ಅಂತ ಕೊಕ್ಕರೆ ಇಲ್ವೇನೋ ಬೆಳ್ಳಿಗಿರುತ್ತದು ಹಾಗೆ ಈ ಹಾಲು ಕೂಡ ಬೆಳ್ಳಿ ಓಹೋ ಕೊಕ್ಕರೆ ಅಂದ್ರೇನು ಈ ಕೊಡಿನ ಕೊಕ್ಕರೆ ಅದು ಯೋಚನೆ ಮಾಡಿಲ್ಲ ಅವನು ಅದು ಹೇಳ್ಬಿಟ್ಟ ಅವನು ಕೊಕ್ಕರೆ ಆಗಿ ಬೆಳ್ಳುಗಿರುತ್ತೆ ಅಂತ ಕೊಕ್ಕರೆ ಅಂತಂದ್ರೆ ಏನು ಅಂತ ಕೇಳಿದಾಗ ಇವನ್ ಸ್ವಲ್ಪ ತಲೆ ಕರ್ಕೊಳ್ಬೇಕಾಯ್ತು ಯಾಕೆ ಕೊಕ್ಕರೆ ಅಂದ್ರೆ ಏನೋ ತಿಳ್ಸಬೇಕಾಯ್ತಲ್ಲ ಈಗ ಕೊಕ್ಕರೆ ಅಂದ್ರೆ ಹೇಗಿರುತ್ತೆ ಅಂತ ಇನ್ನೊಂದು ಪಕ್ಷಿ ಉದಾಹರಣೆ ಕೊಡಬೇಕಾಗತ್ತಾ ಅದಕ್ಕೋಸ್ಕರ ಇವನೊಂದು ಉಪಾಯ ಮಾಡಿದ ಈ ಕೈ ಇದೆಯಲ್ಲ ಕೈ ಇದನ್ನು ಹೀಗೆ ಮಾಡ್ದ ಈ ಹಸ್ತವನ್ನು ಈ ತರಹ ಕೊಕ್ಕಿನ ರೂಪದಲ್ಲಿ ಮಾಡಿದ ಆಮೇಲೆ ಆ ಕುರುಡನನ್ನ ಇಲ್ಲಿ ಮುಡ್ಸಿದ ನೋಡಯ ಇದು ಕೊಕ್ಕು ಇದು ಉದ್ದಕ್ಕೆ ಹೀಗಿದೆಯಲ್ಲ ಇದು ಕೊಕ್ಕು ನೋಡೀಗ ಇದು ತಲೆ ನೋಡಿ ಇಲ್ಲಿ ಉದ್ದದ್ದು ಅದ್ರಿಗೆ ನೋಡಿದ್ರೆ ಈ ಕಡೆ ಮೈ ಇರುತ್ತೆ ಇದೇ ಕೊಕ್ಕರೆ ಅಂತಂದ್ರೆ ಗೊತ್ತಾಯ್ತಾ ಓ ಈಗ ಕೊಕ್ಕರೆ ಅಂದ್ರೆ ಏನು ಅಂತ ಗೊತ್ತಾಯ್ತಾ ಅವನಿಗೆ ಬಹಳ ಖುಷಿ ಆಯ್ತು ಆಮೇಲೆ ಅವನು ಇನ್ನೊಂದ್ ಕಡೆ ಹೋಗಿ ಹೀಗೆ ಅವನು ಸ್ನೇಹಿತನಾದಂತ ಇನ್ನೊಬ್ಬ ಗುರುಡ್ನ ಹತ್ರ ಏನು ಇವತ್ತು ಹಾಲು ಅಂದ್ರೆ ಹೇಗಿದೆ ಅಂತ ನಾನ್ ತಿಳ್ಕೊಂಡು ಬಂದೆ ಕುಣೋ ಹೌದಾ ಹೌದಾ ಹೇಗಿರುತ್ತೆ ಹಾಲು ಅಂತಂದ್ರೆ ಹಾಲು ಅಂದ್ರೆ ಹೇಗಿರ್ತಕ್ಕುತ್ತೇನೋ ನೋಡಿ ಹೀಗಿರುತ್ತೆ ಹಾಗೆ ಪ್ರಣವೋ ಧನು ಓಂಕಾರ ಅಂತ ಹೇಳ್ತಕ್ಕಂತ ಅದನ್ನೇ ಇಲ್ಲಿ ಬಿಲ್ಲಿಗೆ ಹೋಲಿಸಲಾಗಿದೆ ಯಾತಕ್ಕೆ ಅಂತಂದ್ರೆ ಇಲ್ಲಿ ಇನ್ನೊಂದು ಉದ್ದೇಶ ಇದೆ ಪ್ರಣವೋ ಧನು ಶರೋಹಿ ಆತ್ಮ ಶರ ಅಂದ್ರೆ ಬಾಣ ಆತ್ಮ ಅಂದ್ರೆ ನಮ್ ನಮ್ಮ ಆತ್ಮ ಈ ಆತ್ಮೇ ಏನದು ಬಾಣ ಪ್ರಣವೋಧನು ಶರೋಹಿ ಆತ್ಮ ಬ್ರಹ್ಮ ತಲ್ಲಕ್ಷ ಮುಚ್ಚತೆ ಬಾಣ ಬಿಲ್ಲು ಅಂದ್ರೆ ಸುಮ್ಮನೆ ಆಗುವುದಿಲ್ಲ ಅದನ್ನ ಆ ಬಾಣಕ್ಕೆ ಈ ಬಿಲ್ಲನ್ನ ಹೆದೇರಿಸಬೇಕು ಹೆದೇರಿಸಿದ ಮೇಲೆ ಇನ್ನೇನ್ ಮಾಡಬೇಕು ಹೊಡಿಬೇಕು ಈ ಬಾಣವನ್ನ ಹೊಡಿಬೇಕಾದ್ರೆ ಒಂದು ಗುರಿ ಅಂತ ಇರ್ಬೇಕು ಎಲ್ಲಂದ್ರೆ ಅಲ್ಲಿ ಹೊಡೆದ್ರೆ ಏನಾಗುತ್ತೆ ಪ್ರಯೋಜನ ಇಲ್ಲ ಎಲ್ಲಿಗ ಗುರಿ ಹೊಡಿಬೇಕು ಪರಿಶುದ್ಧ ಹೇಳ್ತದೆ ಪರಬ್ರಹ್ಮ ಪರಬ್ರಹ್ಮ ಅಂತ ಒಂದೇನಿದೆಯೋ ಅದಕ್ಕೆ ಅದೇ ಗುರಿ ಆ ಪರಬ್ರಹ್ಮಕ್ಕೆ ಗುರಿ ಇಟ್ಟು ಈ ಆತ್ಮವೆಂಬ ಬಾಣವನ್ನು ಓಂಕಾರವೆಂಬ ಬಿಲ್ಲಿಗೆ ಎದೆಯೇರಿಸಿ ಹೊಡೆಯಬೇಕು ಓಂಕಾರವೆಂಬ ಬಿಲ್ಲಿಗೆ ಆತ್ಮವೆಂಬ ಬಾಣವನ್ನು ಹದಿಯೇರಿಸಿ ಆ ಪರಬ್ರಹ್ಮಕ್ಕೆ ನೇರವಾಗಿ ಹೊಡಿಯಬೇಕು ಹೇಗೆ ಹೊಡಿಬೇಕೇನೋ ಅದು ಕೂಡ ಹೇಳ್ದಲ್ಲಿ ಇದು ಬಹಳ ಮುಖ್ಯ ಬ್ರಹ್ಮ ತಲ್ಲಕ್ಷ ಮುಚ್ಚತೆ ಅಪ್ರಮತ್ತೇನ ವೇದವ್ಯಂ ಅಪ್ರಮತ್ತ ಪ್ರಮತ್ತ ಮತ್ತ ಅಂದ್ರೆ ಗೊತ್ತಾ ನಿಮಗೆ ಮತ್ತ ಅಂತಂದ್ರೆ ನಿಮ್ಮಲ್ಲಿ ಯಾರಿಗೂ ಹೆಚ್ಚು ಗೊತ್ತಿರ್ಲಿಕ್ಕಿಲ್ಲ ಸ್ವಲ್ಪ ಏರಿಸಿದವರಿಗೆ ಗೊತ್ತಾಗುತ್ತ ಮತ್ತ ಆಗುತ್ತದೆ ಅದು ನಿಶಾ ಏರುವುದು ಅದಕ್ಕೆ ಒಬ್ಬ ತಂದೆ ಮಗನನ್ನ ಹೀಗೆ ಅವನ್ ಬೆಳಿಗ್ ಸಾರ್ದಾಗ ಅವನಿಗೆ ಕುಟ್ಕೋ ಅವ್ಲು ಕುಡಿಯುವ ಅಭ್ಯಾಸ ತಂದೆಗೆ ಆ ಮಗ ಕೇಳಿದ್ದಂತೆ ಅಪ್ಪ ಕುಡಿದ್ರೆ ನೆಶಾ ಏರುತ್ತೆ ಇಲ್ಲ ಅಂತ ಹೇಗ್ ಗೊತ್ತಾಗುತ್ತಪ್ಪ ಅಂತ ಅದಕ್ಕೆ ಅಪ್ಪ ಹೇಳಿದ್ದಂತೆ ನೋಡು ಅಲ್ಲಿ ಒಬ್ಬ ನೀತಿದಾನಲ್ಲ ಅವನು ಇಬ್ಬರಾಗಿ ಕಂಡಾಗ ನಿನಗೆ ನೆಶ ಏರಿದೆ ಅಂತ ಅರ್ಥ ಅ ಆಗ ಹುಡುಗ ನೋಡ್ಬಿಟ್ಟು ಹೇಳಿದಂತೆ ಅಬ್ಬಾ ಅಲ್ಲಲ್ಲ ಅಲ್ಲಿ ನೋಡು ಅಲ್ಲಿ ಇಬ್ಬರಾಳು ಇಬ್ಳು ನಿಂತಿದಾರಲ್ಲ ಇಬ್ರು ನಿಂತಿದಾರಲ್ಲ ಅವರು ನಾಲ್ಕು ಜನವಾಗಿ ಕಂಡಾಗ ನಿನಗೆ ನಶ ಏರಿದೆ ಅಂತ ಅರ್ಥ ಮಾಡ್ಕೋತ ಆಗ ಮಗ ಸರಿ ನೋಡ್ಬಿಟ್ಟು ಹೇಳಿದ ಅಪ್ಪ ಅಲ್ಲಿ ಒಬ್ರೇ ನಿಂತಿದಲ್ಲ ಅಂದ್ರೆ ನಾ ಹೇಳೋತ್ತಿಗೆ ನೆನೆ ಸ್ವಲ್ಪ ಏರ್ಕಟ್ಟಿತ್ತು ಹಾಯ್ ಒಬ್ರೇ ಇಬ್ಬರಾಗಿ ಕಂಡಾಯ್ತು ಆಗ್ಲೇ ಅಂತೂ ಈ ರೀತಿಯಲ್ಲಿ ನೆಶ ಏರಿದಾಗ ಮತ್ ಮುತ್ತು ಬರ್ತದೆ ಮತ್ ಮುತ್ತು ಬಂದಾಗ ಮತ್ಯಾವುದು ಗೊತ್ತಾಗೋದಿಲ್ಲ ಅವನಿಗೆ ಮತ್ ಯಾವುದು ಗೊತ್ತಾಗದಿದ್ದಾಗ ಏನ್ ಮಾಡ್ತಾನ ಅವನು ಏನೇನೋ ಮಾಡ್ಬಿಡ್ತಾನೆ ಒಂದು ಕಿನ್ನೊಂದು ಮಾಡ್ಬಿಡ್ತಾನೆ ಅರ್ಥ ಆಯ್ತು ನಿಮಗೆ ಈ ಮತ್ತು ಎಷ್ಟು ಭಯಂಕರವಾದದ್ದು ಅಪ್ರಮತ್ತೇನವೇ ದವ್ಯಮ್ ಅಂತನ್ನುವ ಮಾತನ್ನ ಯಾವೊಂದು ಅರ್ಥದಲ್ಲಿ ಹೇಳಿದ್ದಾರೆ ಅಂತನೋದಕ್ಕೆ ನಿಮ್ಗೆ ವಿವರಿಸಿ ಹೇಳ್ತಾ ಇದ್ದೀನಿ ಇದು ನಿಮ್ಗೆ ಎಷ್ಟು ಅರ್ಥ ಆಗುತ್ತೋ ಬಿಡುತ್ತೋ ನಾನಂತೂ ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಇದ್ದೀನಿ ಈಗ ಈಗ ನೋಡಿ ಮತ್ತೇರಿದ್ರೆ ಮನುಷ್ಯ ಏನ್ ಮಾಡ್ತಾನೆ ಅಂತ ಗೊತ್ತಾಗೋದಿಲ್ಲ ಈಗಲೂ ಕೂಡ ಮನುಷ್ಯ ಕಾಮ ಕ್ರೋಧ ಲೋಭ ಮೋಹ ಮದಾ, ಮತ್ಸರ ಅಹಂಕಾರ ದಂಭ ದರ್ಪ ಅಂಥವು ಅಂಥವುಗಳ ವಿಷಯ ಸುಖವನ್ನು ಅವುಗಳ ಮೂಲಕ ವಿಷಯ ಸುಖವನ್ನು ಹೀರಿ ಮತ್ತನಾಗಿದ್ದಾನೆ ಆದ್ರಿಂದ ಮನುಷ್ಯ ಏನ್ ಮಾಡ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ ಒಬ್ಬೊಬ್ಬ ಮನುಷ್ಯ ಒಂದೊಂದು ರೀತಿಯಲ್ಲಿ ಮಾಡ್ತಾ ಇದ್ದಾನೆ ಆತಕ್ಕೋಸ್ಕರ ಮಾಡ್ತಾ ಅಂತ ಹೇಳಿದ್ರೆ ಮತ್ತೇರಿದೆ ಮತ್ತೇರಿದವನು ಏನ್ ಮಾಡ್ತಾನೆ ಅಂತ ಹೇಳೋಕ್ಕಾಗುತ್ತೆ ಒಂದು ಒಂದಾನೊಂದು ಸಲ ಒಬ್ಬ ಕೂಡ್ಕೊಂಡು ಮನೆಗೆ ಬಂದಿದ್ದಾನಂತೆ ಬಂದು ನೋಡಿದರೆ ಒಂದೊಂದು ಎಳೆ ಮಗು ಮಲ್ಕೊಂಡಿದ್ರೆ ಮಾಡ್ತಾ ಇದೆ ಅದು ಹೆಂಡ್ತಿ ತರಕಾರಿ ತರಕ್ಕೆ ಹೋಗಿದ್ದಾಳೆ ಯಾಕೆ ಅಂತ ಹೇಳಿದ್ರೆ ಇವನು ಕುಡ್ಕೊಂಡು ಎಷ್ಟೊತ್ತಿಗೆ ಬರ್ತಾನೆ ಇವನು ಹೋಗುತ್ತಿದೆ ಇವನ್ನ ನೆಚ್ಕೊಂಡು ಅಡುಗೆ ಆಗು ಆಗಿಲ್ಲ ಅಂತಂದುಬಿಟ್ಟಿದೆ ಒಳ್ಳೆ ತರಕಾರಿ ತರಕ್ಕೆ ಹೋಗಿದ್ದಾಳೆ ಈ ಮಗು ಒಂದು ಮಾತ್ರ ಮಲ್ಕೊಂಡಿದೆ ಇವನು ಬಂದ ನೋಡ್ದೆ ಆ ಕಡೆ ಈ ಕಡೆ ಅಲ್ಲ ಆಡಿಸ್ತಾ ಆಗಲೇ ಏರ್ಕೊಂಡಿತ್ತಲ್ಲ ಆ ಕಡೆ ಈ ಕಡೆ ಅಲ್ಲ ಆಡಿಸ್ತಾ ನೋಡಿದರೆ ನಿದ್ರೆ ಕಣ್ಣಲ್ಲಿ ಆ ಕಡೆ ಹಾಗೆ ಬಿತ್ಕೊಂತು ಈಗ ಹೀಗೆ ಬಿತ್ಕೊಂತದು ಅದಕ್ಕೋಸ್ಕರ ಅವ್ನು ತಿಳ್ಕೊಂಡ ತಕ್ಷಣ ಇದು ಸತ್ತು ಹೋಗಿದೆ ಆದ್ರಿಂದ ಈ ಕ್ಷಣದಲ್ಲಿ ಇದಕ್ಕೆ ಇದಕ್ಕೆ ಇದಕ್ಕೆ ಸರಿಯಾದ ಸಂಸ್ಕಾರ ಮಾಡಬೇಕು ಮಣ್ಣಲ್ಲಿ ಒಗೆ ಬೇಕು ಅಂತ ಅದನ್ನ ಹಗಲ ಮೇಲೆ ಹಾಕ್ಕೊಂಡು ಕೈನಲ್ಲಿ ಒಂದು ಗುದ್ದಲಿ ಇಟ್ಕೊಂಡು ಹೊರಟಂತೆ ಹೋದ್ರೆ ಎದುರುಗಡೆ ಅವನೊಬ್ಬ ಕೇಳಿದ ಏನಪ್ಪಾ ಆ ಈ ಕಡೆ ಇಟ್ಕೊಂಡು ಗುದಲಿ ಇಟ್ಕೊಂಡು ಹೊಟ್ಟಿದ್ಯಾಲೇ ಏನಪ್ಪ ಇದು ಅಯ್ಯೋ ಮಗು ಸತ್ತೋಗ್ಬಿಟ್ಟಿದೆ ಅದನ್ನ ಮಣ್ಣು ಮಾಡ್ಬಿಟ್ಟು ಅಂತ ಅಯ್ಯೋ ಮಾರಾಯ ಅಂತ ಅವನು ಈಗ ಈ ಕಡೆ ತಿರುಗಿ ನೋಡಿದ್ರೆ ಆ ಮಗು ಅಷ್ಟೊತ್ತಿಗಾಗಿ ಅಲುಗಾಡಿಗೆ ಅಲಗಾಡಿ ಎಚ್ಚೆತ್ಕೊಂಡಿದೆ ಆ ಕಡೆ ಕಡೆ ನಾಯಿ ಮರಿಗಳೆಲ್ಲ ಓಡುತ್ತಾ ಇದ್ವು ಅದನ್ನ ನೋಡ್ಬಿಟ್ಟು ನುಗ್ತಾ ಇತ್ತು ಅದನ್ನ ನೋಡ್ಬಿಟ್ಟು ಅವನು ಹೇಳ್ದಂತೆ ಏನಪ್ಪ ಈ ಮಗು ನುಗ್ತಾ ಇದೆಯಲ್ಲ ನೀನೇನು ಸತ್ತಿದ್ದೆ ಅಂತ ತಿಳ್ಕೊಳಿ ಏನ ನಾ ಬುದ್ದಿಗೆ ಇದ್ದಿದ್ಯೋ ನನಗೆ ಮನೆಗೆ ಅದಕ್ಕೆ ಆ ಮತ್ತೆ ಹೇಳ್ದವ್ರು ಹೇಳ್ದಂತೆ ಏನಪ್ಪಾ ಈ ಮಗುಗೇನು ಗೊತ್ತಾಗ್ತದೆ ಸತ್ಯ ಇದೆಯಾ ಬದುಕಿದ್ಯಾ ಮಗು ಅಲ್ವಾ ಈ ಮತ್ತೆ ಹೇಳದವ್ರಿಗೆಲ್ಲ ಗೊತ್ತಾಗುತ್ತೆ ಹೀಗೆ ನಮ್ಮ ಮನುಷ್ಯ ಜೀವನ ಮನುಷ್ಯರು ಇದಾರಲ್ಲ ವಿಷಯರಸವನ್ನು ಪಾನ ಮಾಡಿ ಮತ್ತರಾಗಿದ್ದಾರೆ ಆದ್ರಿಂದ ಅವ್ರು ಮಾಡತಕ್ಕಂಥ ಪ್ರತಿಯೊಂದು ಕಾರ್ಯವೂ ಕೂಡ ಅಕಾರ್ವಾಗುತ್ತದೆ ಪ್ರತಿಯೊಂದು ಕಾರ್ಯವೂ ಕೂಡ ಅಕ್ರ್ಯವಾಗುತ್ತಿರುತ್ತದೆ ಇಲ್ಲಿ ಮತ್ತ ಮಾತ್ರ ಅಲ್ಲ ಪ್ರಮತ್ತ ಪ್ರಮತ್ತ ಅಂತಂದ್ರೆ ದೊಡ್ಡ ದೊಡ್ಡ ತಪ್ಪು ಮಾಡ್ತಕ್ಕಂಥವನು ಅರ್ಥ ದೊಡ್ಡ ದೊಡ್ಡ ತಪ್ಪು ಅಂತಂದ್ರೆ ಏನು ಉಪನಿಷತ್ತಿನ ಪ್ರಕಾರ ಬಹಳ ದೊಡ್ಡ ತಪ್ಪು ಮನುಷ್ಯ ಯಾವುದನ್ನ ಮಾಡ್ತಾ ಇದೆ ಗೊತ್ತಾ ಗೊತ್ತಿಲ್ಲ ಏನದು ಅಂತಂದ್ರೆ ಶರೀರವನ್ನೇ ಸ್ಥಿರ ಅಂತ ತಿಳಿಯುವಂತದ್ದು ಮತ್ತು ಈ ಶರೀರವೇ ನಾನು ಅಂತ ತಿಳಿಯುವಂತದ್ದು ಶರೀರಾಭಿಮಾನ ಶರೀರಾಭಿಮಾನ ಅಂತ ಒಂದಿದೆ ಈ ಶರೀರಾಭಿಮಾನ ಅದನ್ನು ಬೆಳೆಸಿಕೊಳ್ತಕ್ಕಂತಹದಿದೆಯಲ್ಲ ಇದೇ ಪ್ರಮತ್ತನಾಗುವುದು ಪ್ರಮತ್ತನಾಗಿ ಇರುವುದು ಅಂತ ತಪ್ಪಾಗಿ ತಿಳಿದುಕೊಳ್ಳುವುದು ಅಂತ ಅರ್ಥ ನೋಡಿದ್ರ ಎಷ್ಟು ಅರ್ಥ ಇದೆ ಅದಕ್ಕೆ ಶರೀರವನ್ನು ನಾನು ಅಂತ ತಿಳ್ಕೊಂಡಿರ್ತಕ್ಕಂತಹ ಮನುಷ್ಯ ಏನ್ ಧ್ಯಾನ ಮಾಡಕ್ಕಾಗುತ್ತಪ್ಪ ಶರೀರವನ್ನು ನಾನು ನಾನು ಅಂತ ತಿಳ್ಕೊಂಡಿರ್ತಕ್ಕಂತಹ ಮನುಷ್ಯ ಏನ್ ತಾನೇ ಧ್ಯಾನ ಮಾಡಿ ನಾನು ಆ ಶರೀರ ಚೆನ್ನಾಗಿದ್ದೀನಿ ಹೇಗೆ ಎಲ್ಲ ಹಾಕೊಳ್ಳೋದು ಚಂದ ಮಾಡ್ಕೊಳ್ಳೋದು ಶರೀರ ನಾನೇ ಇದು ಪ್ರಮದ ಸ್ಥಿತಿ ದೊಡ್ಡ ದೊಡ್ಡ ತಪ್ಪು ಮಾಡಿದಂತಹ ಸ್ಥಿತಿ ಇದಕ್ಕೆ ಇನ್ನೊಂದು ಉಪನಿಷತ್ತು ಹೇಳ್ತದೆ ಆತ್ಮಹನೋಜನಾ ಅಂತ ಯಾರು ತಮ್ಮನ್ನು ತಾವು ಶರೀರ ಅಂತ ತಿಳಿದುಕೊಳ್ಳುತ್ತಾರೆಯೋ ಅವರು ಆತ್ಮಹತ್ಯೆ ಮಾಡಿಕೊಂಡವರು ಅಂತರ್ಥ ಯಾರು ತಮ್ಮನ್ನು ತಾವು ಆತ್ಮ ಅಂತ ತಿಳಿಯದೆ ದೇಹ ಎಂದು ತಿಳಿದಿರುತ್ತಾರೆಯೋ ಅವರು ತಮ್ಮನ್ನು ತಾವು ಆತ್ಮಹತ್ಯೆ ಮಾಡಿಕೊಂಡಾಗಿದೆ ಅಂತರ್ಥ ಎಂತಹ ಮಾತು ನೋಡಿ ಸಪ್ರಮತ್ತರು ಅಂತಂದ್ರೆ ಬಹಳ ದೊಡ್ಡ ತಪ್ಪು ಮಾಡಿದವರು ನೋಡಿ ಇದನ್ನೆಲ್ಲ ಭಾವಿಸಬೇಕು ಇದನ್ನು ಭಾವಿಸ್ತಾ ಇತ್ತು ಅಂತಂದ್ರೆ ಇದು ಇದು ಉಪನಿಷತ್ತಿಗೆ ಧ್ಯಾನ ಆಗ್ಬಿಡ್ತದೆ ಉಪನಿಷತ್ತಿನ ರೀತಿಯ ಧ್ಯಾನ ಆಗಿಬಿಡ್ತದೆ ಇದನ್ನು ಕುರಿತಾಗಿ ಪರಿಭಾವಿಸುವುದೇ ಒಂದು ಧ್ಯಾನ ಆಮೇಲೆ ಪ್ರಮತ್ತ ಮತ್ತ ಪ್ರಮತ್ತ ಅಪ್ರಮತ್ತೇನ ವೇದ್ಧ ವೇದ್ಧವ್ಯಂ ಅಂದ್ರೆ ಆ ಬಾಣವನ್ನು ಬಿಡಬೇಕಾದ ಅವನು ಯಾರು ಅಂತಂದ್ರೆ ಯಾರು ಎಂದಿಗೂ ಏನನ್ನು ತಪ್ಪು ಮಾಡುವುದಿಲ್ಲವೋ ವಿವೇಕಿಯಾಗಿರುತ್ತಾನೆಯೋ ಅಂತ ವಿವೇಕಶಕ್ತಿಯಿಂದ ಈ ಬಾಣವನ್ನು ಬಿಡಬೇಕು ಆ ಗುರಿಗೆ ಅಂತ ಧ್ಯಾನ ಅಂತಂದ್ರೆ ಈ ಬಾಣ ಹೇಗೆ ನೇರವಾಗಿ ಹೋಗಿ ಆ ಪರಬ್ರಹ್ಮನಲ್ಲಿ ತನ್ಮಯೋ ಭವೇತ್ರಿ ತನ್ಮಯವಾಗುವುದು ಅಂತರ್ತ ಬಾಣ ಯಾವುದು ಬ್ರಹ್ಮ ಯಾವುದು ಹೇಳೋಕಾಗೋದಿಲ್ಲ ಆನೆಯೊಳಗೆ ಬಾಣವನ್ನು ಬಿಟ್ಟರೆ ಹೊಟ್ಟೆಯೊಳಗೆ ಸೇರ್ಕೊಂಡು ಆ ಬಣ್ಣ ಬಾಣೆಯಲ್ಲಿದೆ ತನ್ಮಯವಾಗಿ ಹೋಗಿಬಿಟ್ಟಿರುತ್ತಲ್ಲ ಈ ತರ ನೀವು ಭಾವಿಸ್ತು ಅಂತ ಹೇಳಿದ್ರೆ ಉಪನಿಷತ್ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಗೋ ಬ್ಯಾಕ್ ಟು ಉಪನಿಷತ್ ಅಂತ ಎಂತೀರ ಗಂಭೀರ ಧ್ವನಿಯಿಂದ ಹೇಳ್ತಾ ಇದ್ದಾರೆ ಏನಿದು ಚಿಲ್ಲರೆ ಪಲ್ರೆ ಬುದ್ಧಿ ಎಂದು ಈ ಒಂದು ಕಿಂಡರ್ ಗಾಟ್ ಬುದ್ಧಿರ್ತಕ್ಕಂತಹದ್ದು ಎಷ್ಟು ದೇವನ ಇಟ್ಟುಕೊಂಡಿರ್ತೀರಿ ಹೋಗಿ ಉಪನಿಷತ್ ಭಾವನೆಯಿಂದ ಧ್ಯಾನವನ್ನು ಮಾಡುತ್ತಾ ನಿಮ್ಮನ್ನು ನೀವು ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳನ್ನಾಗಿ ನಿರ್ಮಾಣ ಮಾಡಿಕೊಳ್ಳಿರಿ ಅಂತ ಆ ಪರಬ್ರಹ್ಮ ಅಂತರ್ತಕ್ಕಂಥದ್ದೇನಿದ್ಯೋ ಅದರಲ್ಲಿ ನಮ್ಮ ಆತ್ಮ ಅಂತ ಹೇಳತಕ್ಕಂಥದು ತನ್ಮಯವ ಆಯ್ತು ಅಂತ ಹೇಳಿದ್ರೆ ಬ್ರಹ್ಮವಿದ್ ಬ್ರಹ್ಮೈವ ಭವತಿ ನೋಡಿದ್ರ ಯೂತಿ ಯಾರು ಅಟೆಂಟಿವ್ ಆಗಿ ಕೇಳಿರ್ತೀರೋ ಅವರು ಈಗ ಈಗಾಗಲೇ ಧ್ಯಾನ ಮಾಡಿ ಆಯ್ತು ಅಂತ ಅರ್ಥ ಇದೆಲ್ಲ ಹೇಳಿದ ಮಾತ್ರ ಪ್ರತಿಯೊಂದು ಕೂಡ ನಿಮ್ಮ ನೆನಪಿನಲ್ಲಿ ಸ್ಥಿರವಾಗಿ ಉಳಿಯಬೇಕಲ್ಲ ಬುದ್ಧಿಯಲ್ಲಿ ಅದು ನಿಲ್ಲಬೇಕಲ್ಲ ಅದಕ್ಕೆ ಧಾರಣ ಶಕ್ತಿ ಅಂತ ಹೆಸರು ಧಾರಣ ಶಕ್ತಿ ನಮ್ಮಲ್ಲಿ ಧಾರಣೆ ಮಾಸೆ ಮಾತ್ರ ಗೊತ್ತಿದೆ ಹೊರತು ಇಂತಿಂತ ಅದ್ಭುತವಾದ ವಿಚಾರಗಳನ್ನ ನಮ್ಮ ಮನಸ್ಸಲ್ಲಿ ಧರಿಸಿ ಇಟ್ಟುಕೊಳ್ಳಬೇಕು ಅಂತನ್ನುವ ಒಂದು ಭಾವನೆ ಬಹಳ ಕಡಿಮೆ ಆಗಿದೆ ಇದನ್ನ ಮನಸ್ಸಲ್ಲಿ ಹಿಡಿದು ಇಟ್ಟುಕೊಂಡಿರಬೇಕು ಹೌದು ಅದನ್ನೇ ಋಷಿಗಳು ನಮಗೆಲ್ಲರಿಗೂ ಕೂಡ ಕರುಣೆಯಿಂದ ಉಪದೇಶ ಮಾಡಿದ್ದಾರೆ ಅಂತ ನಾನೇ ಅವಾಗಲೂ ಹೇಳ್ತಾ ಇರ್ತೇನೆ ಉಪದೇಶ ಬೇಕು ಉಪದೇಶ ಬೇಕು ಓಂಕಾರಕ ಉಪದೇಶವೇ ಬೇಕಾಗಿಲ್ಲ ಓ ಮೇವಂ ದ್ಯಮಾನಂ ಸ್ವಸ್ತಿವ ಪಾರಾಯ ತಮಸಪ್ಪ ನಿನ್ನ ಆತ್ಮವನ್ನೇ ಓಂಕಾರವೆಂದು ತಿಳಿಯುತ್ತ ಆ ಓಂಕಾರವನ್ನು ಜಪಿಸುತ್ತಾ ಆತ್ಮವನ್ನು ಜಪಿಸುವುದಕ್ಕಾಗುವುದಿಲ್ಲ ಅದಕ್ಕೋಸ್ಕರ ಆ ಓಂಕಾರವನ್ನು ಜಪಿಸುವುದು ಓಂಕಾರವನ್ನೇ ಜಪಿಸುತ್ತಾ ಜಪಿಸುತ್ತಾ ಓಂಕಾರ ಮತ್ತಾವುದು ಅಲ್ಲ ಅದು ನಿನ್ನ ಆತ್ಮವೇ ಆಗಿದೆ ಅಂತ ಅನುಸಂಧಾನ ಮಾಡುತ್ತಾ ಮಾಡುತ್ತಾ ಮಾಡುತ್ತಾ ಆ ಮನಸ್ಸನ್ನು ಓಂಕಾರದಲ್ಲಿ ಲಯಗೊಳಿಸಿದಾಗ ಓಂಕಾರ ಆತ್ಮದಲ್ಲಿ ಲಯಗೊಂಡಾಗ ಅಲ್ಲೇ ಸಮಾಧಿ ಸ್ವಸ್ತಿವಪ್ಪಾರಾಯ ತಮಸಪ್ಪ ತಮಸ್ತು ಅಂತಂದ್ರೆ ನಾವೀಗ ಈ ಬೆಳಕಿನಲ್ಲಿ ಇದ್ದೇವಲ್ಲ ಇದೇ ಕತ್ತಲು ನಾವು ತಿಳ್ಕೊಂಡಿದ್ದೇವೆ ಸೂರ್ಯನ ಬೆಳಕಿನಲ್ಲಿ ನಾವಿದ್ದೇವೆ ಅಂತ ಹೌದ್ತಾನೆ ಆದರೆ ಉಪನಿಷತ್ತು ಹೇಳ್ತದೆ ಈ ಇಂದ್ರಿಯ ಪ್ರಪಂಚ ಅಂತ ಹೇಳ್ತಕ್ಕಂತಹದ್ದೇ ಕತ್ತಲು ಪ್ರಪಂಚ ಇಂದ್ರಿಯ ಅತೀತವಾದಂತಹ ಪ್ರಪಂಚವೇ ನೆರಳೇ ಇಲ್ಲದಂತಹ ಬೆಳಕಿನ ಪ್ರಪಂಚ ಸಸ್ಯ ಭಾಷಾ ವಿಭಾತಿ ಆ ಬೆಳಕಿನಿಂದ ಈ ಎಲ್ಲ ಬೆಳಕುಗಳು ಸೂರ್ಯ ಚಂದ್ರಾದಿಗಳು ಬೆಳಗುತ್ತಾ ಇವೆ ಅಂತಹ ಜ್ಯೋತಿ ಸ್ವರೂಪರು ನಾವು ನಾವೇನು ಸಾಮಾನ್ಯರಲ್ಲ ಅದನ್ನೆಲ್ಲ ಅರಿಯದೆ ಮೂಢತೆಯಿಂದಾಗಿ ಮೂಢತೆಯಿಂದಾಗಿ ಮೂಢತೆ ಮೂಢತೆ ಮೋಹ ಮೋಹದಿಂದ ಮೂಢತೆ ಮೂಢತೆಯಿಂದಾಗಿ ತತ್ವಜ್ಞಾನ ಮರೆಯಾಗಿ ಬಿಟ್ಟಿದೆ ಈ ಒಂದು ಘನತತ್ವವನ್ನು ಉಪನಿಯು ಬೋಧಿಸಿದೆ ಎಲ್ಲ ಅರಣ್ಯಗಳಲ್ಲಿ ಅರಣ್ಯಗಳಲ್ಲಿ ನಗರಗಳಲ್ಲಿ ಕೇಳುವವರೇ ಅರಿದ್ದಾರೆ ಇಂದ್ರಿಯ ಸುಖಗಳಲ್ಲಿ ಮಗ್ನರಾಗಿರ್ತಕ್ಕಂಥವರಿಗೆ ಈ ಋಷಿಗಳ ವಾಣಿಯನ್ನು ಕೇಳೋದಕ್ಕೆ ತಾಳ್ಮೆಯಲ್ಲಿದೆ ಅದಕ್ಕೆ ಅರಣ್ಯ ಅದಕ್ಕೆ ಈ ಅರಣ್ಯ ಈ ಕಾಡು ಪ್ರದೇಶ ಈ ಗ್ರಾಮಾಂತರ ಪ್ರದೇಶ ಅತ್ಯಂತ ಪರಮ ಪರಿಶುದ್ಧವಾದಂತಹ ಪರಮ ಪ್ರಶಾಂತವಾದಂತಹ ಈ ಸ್ಥಳದಲ್ಲಿ ಓಂಕಾರದ ಅನುಸಂಧಾನ ಓಂಕಾರದ ಅನುಸಂಧಾನ ಓಮ್ ಅಂತ ಹೇಳ್ತಾ ಉಚ್ಚರಿಸುವಾಗ ಬರೀ ಓಮಂತ ಶಂಕ ಬಾಜ ಬಾಜಿದಾಗ ಅಲ್ಲ ಅದು ಓಂ ಅಂತ ಉಚ್ಚರಿಸಿದಾಗ ತಕ್ಷಣವೇ ತಿಳಿದುಕೊಳ್ಳಬೇಕು ನಿನ್ನ ಆತ್ಮವೇ ಅದು ಅಂತ ನಿನ್ನ ಆತ್ಮ ಅಂತಂದ್ರೆ ಯಾವುದು ಯಾವುದು ಚೈತನ್ಯವಾಗಿ ಇಲ್ಲಿ ಒಳಗಡೆ ಮಿಡಿತಾ ಇದೆಯೋ ಸ್ಪಂದಿಸ್ತಾ ಇದೆಯೋ ಅದು ನಾವು ಪ್ರತಿಯೊಬ್ಬರು ಕೂಡ ಮಾತಾಡ್ತಾ ಇದ್ದೇವೆ ತಾನೆ ಆಲೋಚಿಸ್ತಾ ಇದ್ದೇವೆ ತಾನೆ ಯಾರದು ಯಾರದು ಯಾರದು ಯಾರದು ನಾನು ಮಾತನಾಡುವುದು ನೀವು ಕೇಳುವುದು ಇದೆಲ್ಲ ಯಾರದು ಯಾವ ಚೈತನ್ಯ ಅದು ಯಾವ ಚೈತನ್ಯ ಅದಿ ಅದೇ ಅದೇ ಅದಿ ಅದೇ ಓಂಕಾರ ಅಂತ ಹೇಳ್ತಕ್ಕಂತ ಭಾವದಿಂದ ಧ್ಯಾನಿಸಬೇಕು ಅಂತಹ ಆತ್ಮ ಅದನ್ನ ತಿಳಿಯೋದಕ್ಕೆ ಬಗೆ ಹೇಗೆ ಅಂತ ಹೇಳಿದ್ರೆ ಓಂಕಾರ ಓಂಕಾರವೇ ಸೇತು ಸೇತು ಸೇತು ಸೇತು ಅಂದ್ರೇನು ಸೇತುವೆ ಪರಬ್ರಹ್ಮ ಪರಮಾತ್ಮ ಅನಂತವಾಗಿ ಅಲ್ಲಿದ್ದಾನೆ ಜೀವಾತ್ಮ ಶಾಂತವಾಗಿ ಇಲ್ಲಿದ್ದಾನೆ ಇವನು ಅವನು ಬೇರೆಯಾಗಿದ್ದಾನೆ ಅಜ್ಞಾನದಿಂದ ಬೇರೆಯಾಗಿದ್ದಾನೆ ಈಗ ಸೇತುವೆ ಒಂದು ಬೇಕಾಗಿದೆ ಸೇತುವೆ ಒಂದು ಬೇಕಾಗಿದೆ ಯಾವುದದು ಸೇತುವೆ ಓಂಕಾರ ಜಪಿಸಿ ಎಲ್ರು Oh Oh ಏನ್ ದ್ಯಾಯುತ ಆತ್ಮಾನಂ ಸ್ವಸ್ತಿವ ಪಾರಾಯ ತಮಸ ಪರಸ್ತಾತ್ ಕತ್ತಲಿನಿಂದ ಬೆಳಕಿಗೆ ಆ ದಿವ್ಯ ಜ್ಯೋತಿಯ ಕಡೆಗೆ ಹೋಗಲು ನಿಮಗೆಲ್ಲರಿಗೂ ಮಂಗಳವಾಗಲಿ ಒಳ್ಳೆಯದಾಗಲಿ ಅಂತ ಋಷಿಗಳ ಆಶೀರ್ವಾದ ಸ್ವಸ್ತಿ ವಹ ಅಂದರೆ ನಿಮಗೆ ಪಾರಾಯ ತಮಸ ಪರಸ್ತಾತ್ ತಮಸ್ಸಿನ ಆ ಕಡೆಗೆ ಹೋಗಲು ನಿಮಗೆ ಮಂಗಳವಾಗಲಿ ಅಂತ ಹೀಗೆ ಮಂತ್ರದೀಕ್ಷೆಯನ್ನು ಮಾಡಿದ್ದಾರೆ ಮತ್ತು ಆಶೀರ್ವಾದವನ್ನು ಮಾಡಿದ್ದಾರೆ ಕಾಣಿಕೆ ಕೊಡುವುದೊಂದೇ ಬಾಕಿ ಯಾವುದದು ನಿಮ್ಮ ಸಾಧನೆಯೇ ಆ ಕಾಣಿಕೆ ಅಸತೋಮ್ಗಮಯ ತಮಸೋ ಮಾ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ ಅಮೃತಂಗಮಯ ಶಾಂತಿ ಶಾಂತಿ ಶಾಂತಿ hari o